ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ಕೃತಿ ವೇದಾಂತ ವಿಚಾರವು ಆಧುನಿಕ ಜನಜೀವನವು ಇದರಲ್ಲಿ ಈಗಾಗಲೇ ಎರಡು ಕಂತುಗಳನ್ನು ನಾವು ನೋಡಿದ್ದೇವೆ ಇವತ್ತು ಮೂರನೇ ಕಂತು ಮೊದಲಿಗೆ ಆದಿಶಂಕರ ಭಗೋತ್ಪಾದ ಪೂಜ್ಯರ ಹಾಗೆ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ಹಾಗೂ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರಾಯ ಶರ್ಮ ಸದ್ಗುರುಗಳ ಚರಣಗಳಲ್ಲಿ ಶರಣ ಹೊಂದುತ್ತಾ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ವೇದಾಂತ ವಿಚಾರ ಹಾಗೂ ಆಧುನಿಕ ಜನಜೀವನ ಈ ಒಂದು ಕೃತಿಯ ಮೂರನೇ ಕಂತನ್ನು ನೋಡೋಣ ಇದೆಲ್ಲವೂ ಬ್ರಹ್ಮವೇ ಎಂಬುದು ಶಾಸ್ತ್ರೀಯ ದೃಷ್ಟಿ ಅಂತೇಳಿ ಹೇಳ್ತಾರೆ ಸ್ವಾಮೀಜಿಗಳು ಈ ಜಗತ್ತು ಎಲ್ಲ ಕೂಡ ಬ್ರಹ್ಮವೇ ಅಂತೇಳಿ ವೇದಾಂತ ಶಾಸ್ತ್ರದ ದೃಷ್ಟಿಯಲ್ಲಿ ನಮಗೆ ಜಗತ್ತು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದನ್ನು ಬಿಟ್ಟು ಬ್ರಹ್ಮವೆಂಬ ಮತ್ತೊಂದು ತತ್ವ ಇದೆ ಎಂದು ವೇದಾಂತವು ಹೇಳಿದ ಮಾತ್ರಕ್ಕೆ ಅದನ್ನು ನಂಬುವುದು ಹೇಗೆ ಕಾಣಿಸುವಂಥದ್ದನ್ನು ನಂಬದೆ ಕಾಣಿಸೋದಿರೋ ಇನ್ನೊಂದು ಇದೆ ಅಂತೇಳಿ ಹೇಳಿದೆ ಅದು ನಂಬುದು ಹಾಗೆ ಮಾಡಿದರೆ ಎಚ್ಚರದ ಪರಮಾರ್ಥವನ್ನು ಬಿಟ್ಟು ಕನಸಿನ ಹುಸಿ ತೋರಿಕೆಗಳನ್ನು ನಿಜವೆಂದು ಹಿಡಿದಂಥ ಆಗೋದಿಲ್ವೇ ನಾವು ಇವು ಎಚ್ಚರದಲ್ಲಿರುವಾಗ ನಮಗೆ ಜಗತ್ತು ಕಾಣಿಸ್ತಾ ಇದೆ ಸ್ಪಷ್ಟವಾಗಿ ಅಂತಹ ಪರಮಾರ್ಥ ಇದು ಎಚ್ಚರದಲ್ಲಿ ಸತ್ಯವಾಗಿ ತೋರ್ತಕ್ಕಂಥದ್ದನ್ನು ಬಿಟ್ಟು ಯಾವುದೋ ಕನಸಿನ ಹುಸಿ ತೋರಿಕೆಗಳನ್ನು ಬ್ರಹ್ಮ ಇದೆ ಅಂತೇಳಿ ಹೇಳುವಂಥದ್ದನ್ನು ನಿಜ ಅಂತೇಳಿ ಹೇಳಿದಂತೆ ಆಗೋದಿಲ್ವೇ ಎಂಬ ಶಂಕೆ ಕೆಲವರಿಗೆ ಉಂಟಾಗಬಹುದು ಎಂಬ ಸಂಶಯ ಆದರೆ ಇಂಥ ಶಂಕೆಯು ಯಾವ ಶಾಸ್ತ್ರಕ್ಕಾದರೂ ಅನ್ವಯಿಸ್ತದೆ ಯಾಕೆಂದರೆ ಶಾಸ್ತ್ರವೆಂದರೆ ಜಿಜ್ಞಾಸುಗಳಿಗೆ ತಿಳಿಯದೇ ಇರುವುದನ್ನು ತಿಳಿಸುವ ಸಾಧನ ಗೊತ್ತಿರುವುದನ್ನು ಹೇಳಿದರೆ ಶಾಸ್ತ್ರ ಅಂತ ಹೇಳೋದಿಲ್ಲ ಅದನ್ನು ಗೊತ್ತಿರುವುದನ್ನು ಹೇಳಬೇಕಾಗ್ಯೂ ಇಲ್ಲ ಹಾಗಾಗಿ ಶಾಸ್ತ್ರ ಅಂತ ಹೇಳಿದರೆ ತಿಳಿಯುವ ಇಚ್ಛೆಯುಳ್ಳವರಿಗೆ ಈಗಾಗಲೇ ತಿಳಿಯದೇ ಇರೋ ವಿಚಾರವನ್ನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥವುಗಳು ಶಾಸ್ತ್ರಗಳು ಶಾಸ್ತ್ರದ ವಿಷಯವನ್ನು ನಾವು ಸ್ಥೂಲ ದೃಷ್ಟಿಯಿಂದ ನೋಡಿ ಅದರ ಬಗ್ಗೆ ಈಗಾಗಲೇ ಒಂದೊಂದು ಅಭಿಪ್ರಾಯವನ್ನು ಮಾಡಿಕೊಂಡಿದ್ದೇವೆ ಶಾಸ್ತ್ರವು ಸೂಕ್ಷ್ಮ ದೃಷ್ಟಿಯಿಂದ ಪರೀಕ್ಷಿಸಿ ಆ ವಿಷಯದ ನಿಜವಾದ ಸ್ವರೂಪವನ್ನು ನಮಗೆ ತಿಳಿಸಿಕೊಡುತ್ತದೆ ಅಲ್ಲವೇ ಉದಾಹರಣೆಗೆ ಎಡ್ಡಿಂಗ್ಟನ್ ಎಂಬಾತನು ಬರೆದಿರತಕ್ಕಂತಹ ಪ್ರಾಕೃತ ಜಗತ್ತಿನ ಸ್ವಭಾವ ದ ನೇಚರ್ ಆಫ್ ದಿ ಫಿಸಿಕಲ್ ವರ್ಲ್ಡ್ ಎಂಬ ಪುಸ್ತಕದಲ್ಲಿ ನಾವು ಕಾಣುವ ಪ್ರತಿಯೊಂದು ವಸ್ತುವಿಗೂ ಒಂದೊಂದು ದ್ವಿತೀಯ ಪ್ರತಿ ವಸ್ತು ಇದೆ ಎಂದು ಪ್ರತಿಪಾದಿಸಿದ್ದಾನೆ ನನ್ನ ಎದುರಿಗೆ ಕಾಣುತ್ತಿರುವ ಸರ್ವ ಪ್ರಸಿದ್ಧವಾದ ಒಂದು ವೈಜ್ಞಾನಿಕನು ಕಾಣುವ ಮೇಜು ಮತ್ತೊಂದು ಅಂದರೆ ನಾವು ಕಾಣುತ್ತಿರುವ ಈ ಮೇಜಿನಲ್ಲಿ ಉಪಾದಾನ ವಸ್ತು ಇದೆ ಈ ಮೇಜಿನ ಮೇಲೆ ನಾನು ಕೈ ಹೂರಿದರೆ ಅದು ಮುದ್ದೆ ಆಗುವುದಿಲ್ಲ ಮಡಿ ಅದು ಗಟ್ಟಿಯಾಗಿ ನಿಲ್ತದೆ ಅದು ಒಂದು ಘನ ವಸ್ತು ಆದರೆ ವೈಜ್ಞಾನಿಕನ ಒಪ್ಪಿರುವ ಮೇಜು ಅತಿ ವೇಗದಿಂದ ಹಾರಾಡುತ್ತಿರುವ ಅಸಂಖ್ಯಾತವಾದ ವಿದ್ಯುತ್ ಕಣಗಳಿಂದ ಆಗಿರುತ್ತದೆ ಅಂತೆ ಯಾವುದದು ಅದರಲ್ಲಿ ಇರತಕ್ಕಂಥದ್ದು ಅಣು ಪರಮಾಣುಗಳು ಆ ಪರಮಾಣುಗಳೊಳಗಡೆ ಪ್ರೋಟೋನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಇರತಕ್ಕಂಥದ್ದು ಎಲೆಕ್ಟ್ರಾನ್ಗಳು ಸದಾ ಈ ಪ್ರೋಟಾನ್ ನ್ಯೂಟ್ರಾನ್ನ ಸುತ್ತ ಸುತ್ತು ಇವೆ ಅಂತಹ ವಿದ್ಯುತ್ ಕಣಗಳ ಗುಂಪು ಮೇಜು ವೈಜ್ಞಾನಿಕ ದೃಷ್ಟಿಯಲ್ಲಿ ಅದರ ಮೇಜಿಟ್ಟಿರುವ ಕಾಗದಕ್ಕೂ ಹೀಗೆ ವೈಜ್ಞಾನಿಕನ ದ್ವಿಪ್ರತಿಯ ಕಾಗದ ಒಂದು ಬೇರೆ ಇದೆ ಅಂತೆ ಲೇಖನಿಗೂ ಹೀಗೆ ವಿದ್ಯುತ್ ವಸ್ತುಗಳಲ್ಲ ಬರೀ ಶಕ್ತಿ ವಿಶೇಷಗಳು ಎಂದು ವಿಜ್ಞಾ ವೈಜ್ಞಾನಿಕರ ನಂಬಿಕೆ ಈ ವೈಜ್ಞಾನಿಕರ ಮೇಜನ್ನಾಗಲಿ ಅದಿರುವ ಪ್ರಪಂಚವನ್ನಾಗಲಿ ಗ್ರಹಿಸುವಂಥದ್ದು ಸಾವಿರದಲ್ಲಿ ಒಬ್ಬನಿಗಾದರೂ ಆಗುವುದೋ ಇಲ್ಲವೋ ಆದರೂ ಆ ಮೇಜ್ ಇರಬೇಕೆಂದೇ ನಾವು ನಂಬುತ್ತೇವೆ ಯಾಕೆಂದರೆ ವೈಜ್ಞಾನಿಕರ ಆಪ್ತ ವಾಕ್ಯವು ಹಾಗೆಂದು ತಿಳಿಸ್ತದೆ ಇದರಂತೆ ಈಗ ಉದಾಹರಣೆಗೆ ವೈಜ್ಞಾನಿಕರು ಹೇಳ್ತಾರೆ ಎಚ್ ಟು ಓ ವಾಟರ್ ಮಾಲಿಕ್ಯೂಲ್ ನೀರಿನ ಒಂದು ಅಣು ಅಣುವಿಗೆ ಮಾಲಿಕ್ಯೂಲ್ ಅಂತ ಹೇಳ್ತೇವೆ ಪರಮಾಣುವಿಗೆ ಆಟಮ್ ಅಂತ ಹೇಳ್ತೇವೆ ಇಂಗ್ಲಿಷ್ನಲ್ಲಿ ಈ ನೀರಿನ ಒಂದು ಅಣುವಿನಲ್ಲಿ ಎರಡು ಜಲಜನಕದ ಪರಮಾಣುಗಳು 2 atoms of hydrogen and 1 atom of oxygen hmm? sir one one molecule of water onnu neerina anlu agide eradu jalajanka parmanulu ondu amrajanka parmananu sir antade vigyana helutade naavu namtide kami kanisthade naavu nodidevo illa hage ಖಗೋಳಶಾಸ್ತ್ರದಲ್ಲಿ ಭೂಮಿಯು ಸೂರ್ಯನ ಸುತ್ತಲೂ ತಿರುಗುತ್ತಿದೆ ಅಂಥೇಳಿ ಅನೇಕ ಯುಕ್ತಿಗಳಿಂದ ತೋರಿಸಿಕೊಟ್ಟಿದ್ದಾರೆ ಆದರೆ ನಮ್ಮ ಪ್ರತ್ಯಕ್ಷ ಅನುಭವದಲ್ಲಿ ಭೂಮಿಯು ಸ್ಥಿರವೆಂದೇ ತೋರ್ತಾ ಹೀಗಿದ್ದರೂ ಈ ಸೈನ್ಸ್ ವಿಜ್ಞಾನಶಾಸ್ತ್ರ ತಿಳಿಸುವುದೇ ಸರಿ ಅಂಥೇಳಿ ನಾವು ನಂಬಿ ನಮ್ಮ ಮಕ್ಕಳಿಗೆ ಈ ಖಗೋಳಶಾಸ್ತ್ರವನ್ನೇ ಪಾಠ ಹೇಳಿಸ್ತಾ ಇದ್ದೇವೆ ಮಿಕ್ಕ ಭೌತಿಕ ವಿಜ್ಞಾನಶಾಸ್ತ್ರಗಳಿಗೂ ಇದು ಅನ್ವಯಿಸ್ತದೆ ಹೀಗಿರುವುದರಿಂದ ಇದೆಲ್ಲವೂ ಬ್ರಹ್ಮವೇ ಎಂದು ವೇದಾಂತವು ಹೇಳಿದರೆ ನಮ್ಮ ಪ್ರತ್ಯಕ್ಷ ಅನುಭವಕ್ಕೆ ಹಾಗೆ ತೋರದಿದ್ದ ಮಾತ್ರಕ್ಕೆ ಅದನ್ನು ನಾವು ತಿರಸ್ಕರಿಸೋದಕ್ಕೆ ಬರ್ತದ ಯಾಕಂದರೆ ನಮ್ಮ ಪ್ರತ್ಯಕ್ಷ ಅನುಮಾನಗಳ ದೃಷ್ಟಿಯು ವ್ಯಾವಹಾರಿಕ ಪ್ರಪಂಚಕ್ಕೆ ಮಾತ್ರ ಅನ್ವಯಿಸ್ತದೆ ಅಂಥೇಳಿ ವೇದಾಂತ ಹೇಳ್ತಾ ಇದೆ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದರೆ ಬ್ರಹ್ಮ ಇರತಕ್ಕದ್ದು ಇದೆಲ್ಲವೂ ಬ್ರಹ್ಮವೇ ಎಂಬುದು ಅನುಭವಕ್ಕೆ ಬರ್ತದೆ ಅಂಥೇಳಿ ವೇದಾಂತಗಳ ಹೇಳಿಕೆ ಹಾಗಾದರೆ ನಾವು ಇನ್ನು ಮೇಲೆ ಮನೆ ಬಾಗಿಲು ಬೆಟ್ಟ ಮನುಷ್ಯ ಹುಲಿ ಗಿಡ ಮರ ಎಂಬ ವ್ಯಾವಹಾರಿಕ ಭಾಷೆಯನ್ನು ಬಿಟ್ಟು ಎಲ್ಲವನ್ನು ಬ್ರಹ್ಮವೆಂದು ಕರೆಯಬೇಕೇ ಎಂದು ಆಕ್ಷೇಪಿಸಬಾರದು ಯಾಕೆಂದರೆ ವಿದ್ವಾಂಸರು ಅನೇಕ ಸೂಕ್ಷ್ಮ ವಸ್ತುಗಳನ್ನು ಕಂಡುಹಿಡಿದ ಮೇಲೂ ವ್ಯಾವಹಾರಿಕ ಭಾಷೆಯೂ ಬದಲಾಯಿಸುವುದಿಲ್ಲ ದೃಷ್ಟಿಯು ಬದಲಾಯಿಸಿದರೆ ನಮ್ಮ ತಿಳುವಳಿಕೆಯು ಬೇರ್ಪಡುವುದೇ ಹೊರತು ನಮ್ಮ ಎಂದಿನ ವ್ಯಾವಹಾರಿಕ ಭಾಷೆ ಬೇರ್ಪಡುವುದಿಲ್ಲ ವ್ಯತ್ಯಾಸ ಆಗುವುದಿಲ್ಲ ಅಂತ ಭೌತಿಕ ವೈಜ್ಞಾನಿಕನು ಕೂಡ ಈ ಗಟ್ಟಿಯಾಗಿದೆ ಎಂದೇ ವ್ಯವಹರಿಸ್ತಾನೆ ಖಗೋಳ ಶಾಸ್ತ್ರಜ್ಞನು ಕೂಡ ಸೂರ್ಯನು ನೆಟ್ಟಗೆ ತಲೆಯ ಮೇಲಕ್ಕೆ ಬಂದಿರ್ತಾನೆ ಅಂಥೇಳಿಯೇ ವ್ಯವಹರಿಸ್ತಾನೆ ಇದರಂತೆ ಎಲ್ಲವೂ ಅಂದರೆ ಭೂಮಿಯೇ ಬಂದಿದೆ ಅಂತ ಹೇಳುವುದಿಲ್ಲ ಸೂರ್ಯನೇ ಬಂದಿದ್ದಾನೆ ಅಂತಲೇ ಹೇಳ್ತಾನೆ ವ್ಯವಹಾರಕ್ಕೆ ಅದರ ಸತ್ಯೆಯನ್ನು ಭೂಮಿ ಸುತ್ತ ಬರುವಂಥದ್ದು ಅಂತೇಳಿ ಎಲ್ಲವೂ ಬ್ರಹ್ಮವೆನ್ನುವ ವೇದಾಂತಿಗಳು ಮನೆ ಬಾಗಿಲು ಎಂದೇ ವ್ಯವಹರಿಸ್ತಾರೆ ಬ್ರಹ್ಮ ಬ್ರಹ್ಮ ಅಂತ ಹೇಳುವುದಿಲ್ಲ ಎಲ್ಲದಕ್ಕೂ ಆದರೂ ಇದೆಲ್ಲವೂ ಬ್ರಹ್ಮವೇ ಎಂಬುದು ನಂಬಿಕೆ ಆದ್ದರಿಂದ ಎಲ್ಲವೂ ಬ್ರಹ್ಮವೇ ಹೌದೋ ಅಲ್ಲವೋ ಎಂಬುದನ್ನು ನಾವು ವಿಚಾರಿಸಿ ಅರಿತುಕೊಳ್ಳುವುದು ಮಾತ್ರ ಉಳಿದಿರುತ್ತದೆ ಈ ಜ್ಞಾನವು ಬಂದರೆ ನಮಗೆ ವ್ಯವಹಾರದಲ್ಲಿ ಯಾವುದಾದ್ರೂ ಪ್ರಯೋಜನ ಇದರಿಂದ ಜನಜೀವನದ ಮೇಲೆ ಯಾವ ಲಾಭಕರವಾದ ಪರಿಣಾಮ ಆಗಬಹುದು ಎಂಬುದು ಕೂಡ ಒಂದು ವಿಚಾರಣೆಗೆ ವಿಷಯ ಆಗಿರ್ತದೆ ಹೀಗೆ ಇಲ್ಲಿ ನಾವು ಇದೆಲ್ಲವೂ ಬ್ರಹ್ಮವೇ ಎಂಬ ಶಾಸ್ತ್ರೀಯ ದೃಷ್ಟಿ ಅಂತ ತಿಳ್ಕೊಂಡೆವು ಇನ್ನು ವೇದಾಂತ ಉಪದೇಶದಲ್ಲಿ ಆಗುವ ಸತ್ಫಲ ವೇದಾಂತದ ಉಪದೇಶದಲ್ಲಿ ನಾವು ಶ್ರದ್ಧೆಯನ್ನು ಇಟ್ಟರೆ ಅದರಿಂದ ನಮಗೆ ಏನು ಫಲ ಸಿಗ್ತದೆ ಒಳ್ಳೆಯ ಫಲ ಏನದು ವಿದ್ಯುಚ್ಛಕ್ತಿ ಎಲ್ಲೆಲ್ಲಿ ವ್ಯಾಪಿಸಿದೆ ಎಂಬ ಸೈನ್ಸಿನ ಉಪದೇಶವನ್ನು ಕೇಳಿರ್ತೇವಷ್ಟೇ ವಿಜ್ಞಾನದ ಉಪದೇಶ ನಮಗೆ ಕೆಲವು ಕಡೆಗಳಲ್ಲಿ ಮಾತ್ರವೇ ಅದರ ಕಾರ್ಯವು ವ್ಯವಹಾರದಲ್ಲಿ ಕಾಣಬರುತ್ತದೆ ಆದರೂ ದೊಡ್ಡವರ ವಾಕ್ಯ ಬಲದಿಂದಲೇ ವಿದ್ಯುಚ್ಛಕ್ತಿಯ ಸಾರ್ವತ್ರಿಕ ವ್ಯಾಪ್ತಿಯನ್ನು ನಾವು ನಂಬುತ್ತೇವಲ್ವೇ ವ್ಯವಹಾರದಲ್ಲಿ ವೈಜ್ಞಾನಿಕರು ಹೇಳುವ ಎಷ್ಟೋ ಇಂಥ ತತ್ವಗಳನ್ನು ಆಪ್ತವಾಕ್ಯ ಮಾತ್ರದಿಂದ ನಂಬಿ ನಾವು ಅವುಗಳಿಂದ ಆಗುವ ಲಾಭವನ್ನು ಪಡೆದುಕೊಳ್ಳುತ್ತಾ ಇದ್ದೇವೆ ಇದರಂತೆಯೇ ವೇದಾಂತದಲ್ಲಿ ಹೇಳಿರುವ ಈ ಬ್ರಹ್ಮವಾದವನ್ನು ಈಗ ಉದಾಹರಣೆಗೆ ವಿದ್ಯುತ್ತು ಗೋಡೆ ವೈರಿನಲ್ಲಿ ಎಲ್ಲ ಇದೆ ವೈರಿಂಗ್ ಮಾಡಿರ್ತಾರೆ ಗೋಡೆಯಲ್ಲೆಲ್ಲಿರ್ತದೆ ಆದರೆ ನಮಗೆ ತೋರುವುದಿಲ್ಲ ಬಲ್ಬು ಬಿಸ್ರಿ ಪೆಟ್ಟಿಗೆ ಐರನ್ ಬಾಕ್ಸ್ ಅಥವಾ ಫ್ಯಾನು ಮುಂತಾದ ಸಲಕರಣೆಗಳಲ್ಲಿ ಮಾತ್ರ ಕರೆಂಟು ಅಥವಾ ವಿದ್ಯುತ್ತು ಇದೆ ಅಂಥೇಳಿ ತೋರಿ ಬರ್ತದೆ ಹಾಗಂತೇಳಿ ಈ ವಿದ್ಯುತ್ತು ಈಗ ವೈಜ್ಞಾನಿಕರು ಹೇಳುವಂತೆ ಆ ವೈರಿಂಗಿನಲ್ಲಿ ಎಲ್ಲ ಇದೆ ಅದು ವೈರ್ನಲ್ಲಿ ಎನ್ನುವುದನ್ನು ನಾವು ನಂಬಿ ನಮಗಾದ ಪ್ರಯೋಜನ ಏನು ಶಾಕ್ ಬಡಿದು ಸಾರಿ ನಾವು ಏನು ಹೇಳಿ ಆ ವಿದ್ಯುತ್ತಿನ ವೈರನ್ನು ಎಲ್ಲಿ ಒಂದು ನೇತಾರಿಕೊಂಡಿರುವ ವೈರನ್ನು ತುದಿ ಏನಾದರೂ ಇದ್ದರೆ ಅದನ್ನು ಕೈಯಲ್ಲಿ ಮುಟ್ಟಿದರೆ ಶಾಕ್ ಹೊಡೀತದೆ ಅದು ಸಾಕ್ಷಿ ಹಾಗಾಗಿ ಅವರು ಹೇಳಿದ್ದನ್ನು ನಂಬಿ ನಾವು ಮುಟ್ಲಿಕ್ಕೆ ಹೋಗುವುದಿಲ್ಲ ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಮತ್ತೆ ಯಾಕಂದರೆ ಅದು ಶಾಂಕ್ ಹೊಡಿತದೆ ಅಂತ ಗೊತ್ತು ನಮಗೆ ನಂಬಿದ್ದೇವೆ ನಾವು ಅಥವಾ ಕೆಲವಾರು ಬಾರಿ ಅನುಭವವೂ ಆಗಿರಬಹುದು ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಅದರ ವಿದ್ಯುಚ್ಛಕ್ತಿಯ ಸಾರ್ವತ್ರಿಕ ವ್ಯಾಪ್ತಿಯನ್ನು ನಾವು ನಂಬಿ ವ್ಯವಹಾರದಲ್ಲಿ ಅವರು ಹೇಳುವಂಥ ಎಂಥ ಇಂಥ ತತ್ವಗಳನ್ನು ಆಪ್ತ ವಾಕ್ಯ ಮಾತ್ರದಿಂದ ನಂಬಿ ನಾವು ಅವುಗಳಿಂದ ಪ್ರಯೋಜನದ ಲಾಭವನ್ನು ಪಡ್ಕೊಳ್ತಾ ಇದ್ದೇವೆ ಅದರಿಂದ ಹಾನಿಯಾಗದಂತೆಯೂ ಅದರಿಂದ ಪ್ರಯೋಜನವನ್ನು ಕೂಡ ನಾವು ಪಡ್ಕೊಳ್ತಾ ಇದ್ದೇವೆ ವೇದಾಂತದಲ್ಲಿ ಹೇಳಿರುವ ಈ ಬ್ರಹ್ಮವಾದವನ್ನು ವೇದಾಂತಗಳ ವಾಕ್ಯದಲ್ಲಿ ವಿಶ್ವಾಸವಿಟ್ಟು ವ್ಯವಹಾರ ಮಾಡುವುದರಿಂದ ಆಗಬಹುದಾದ ಲಾಭವನ್ನು ನಾವು ಯಾಕೆ ಉಪಯೋಗಿಸಿಕೊಳ್ಬಾರದು ನೋಡಿ ಯಾವ ರೀತಿಯಲ್ಲಿ ಒಂದು ಪ್ರಶ್ನೆ ಮಾ ಒಂದು ವಿಶ್ವಾಸ ಯಾವ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಯಾವ ರೀತಿ ಒಂದು ತರ್ಕವನ್ನು ಉಪಯೋಗ ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರು ಯಾಕೆಂದರೆ ನಮಗೆ ಲಾಭ ಆಗ್ತದೆ ನಮಗೆ ಪ್ರಯೋಜನ ಆಗ್ತದೆ ಅದರಿಂದ ಅಂತ ನಾವು ಯಾಕೆ ಅದನ್ನು ಪಡ್ಕೊಳ್ಬಾರ್ದು ವೇದಾಂತ ವಾಕ್ಯದಲ್ಲಿ ಶ್ರದ್ಧೆ ಇಟ್ಟರೆ ನಮಗೇನು ಪ್ರಯೋಜನ ಆಗ್ತದೆ ಅಂತೇಳಿ ಇಟ್ಕೊಳ್ಳು ಹಾಗಾದರೆ ನಮಗೆ ಬೇಡುವ ಪ್ರಯೋಜನ ಒಳ್ಳೆಯ ಪ್ರಯೋಜನ ಏನೋ ಸಿಗ್ತದೆ ನಮಗೆ ಅಂಥೇಳಿ ಆದರೆ ಈಗ ವಿದ್ಯುತ್ ವಿಜ್ಞಾನ ವಿಜ್ಞಾನದಿಂದ ನಮಗೆ ಪ್ರಯೋಜನ ಆಗಿದೆ ಹಾಗಾಗಿ ನಾವು ನಂಬ್ತೇವೆ ಹಾಗೇ ವೇದಾಂತ ವಾಕ್ಯಗಳಿಂದಲೂ ಕೂಡ ನಮಗೆ ಪ್ರಯೋಜನ ಆಗ್ತದೆ ಅಂಥೇಳೆ ನಾವು ಯಾಕೆ ಅದನ್ನು ನಂಬಬಾರ್ದು ನಮಗೆ ಒಳ್ಳೆ ಪ್ರಯೋಜನ ಆಗ್ತದೆ ಅದರಿಂದ ಅಂಥೇಳಿದ್ರೆ ಯಾಕೆ ನಾವು ಅದನ್ನು ಮೂಢನಂಬಿಕೆ ಅಂಥೇಳಿ ಅಲ್ಲಗಳಿಬೇಕು ಅದನ್ನು ನಮಗೆ ಎಷ್ಟೋ ಪ್ರಯೋಜನ ಆಗ್ತದೆ ಅಂಥೇಳರೆ ಅಂಥೇಳಿ ಇಲ್ಲಿ ಆಧುನಿಕರಿಗಾಗಿ ನಂಬದವರಿಗಾಗಿ ಪ್ರಶ್ನೆ ಮಾಡಿ ಹೇಳ್ತಾ ಇದ್ದಾರೆ ತರ್ಕಬದ್ಧವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ ಸಾಧ ಸಮರ್ಥನೆ ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರು ಆನಂದರೂಪನಾದ ಪರಮಾತ್ಮನ ಎಲ್ಲೆಲ್ಲಿಯೂ ಇರುತ್ತಾನೆಂದು ವೇದಾಂತ ವಾಕ್ಯಗಳು ಹೇಳ್ತಾ ಇದನ್ನು ನಂಬಿದ ಮಾತ್ರದಿಂದಲೇ ನಮ್ಮ ವ್ಯವಹಾರವು ಎಷ್ಟೋ ಬದಲಾಯಿಸ್ತದೆ ಹೇಗದು ಹೇಳ್ತಾರೆ ಎಲ್ಲೆಲ್ಲಿ ಸಂತೋಷಕ್ಕೆ ನಿಮಿತ್ತವಿದೆಯೋ ಅವಕಾಶ ಇದೆಯೋ ಕಾರಣ ಇದೆಯೋ ಎಲ್ಲೆಲ್ಲಿ ಉಲ್ಲಾಸ ನಿಮಿತ್ತವಿದೆಯೋ ಅದೆಲ್ಲವೂ ಪರಮಾತ್ಮನದೇ ಎಂಬ ನಂಬಿಕೆಯೊಂದು ಬಂದರೆ ಇಡೀ ಪ್ರಪಂಚವೇ ವಿಭೂತಿ ಅಂತೇಳಿ ಆಗ್ತದೆ ಮಹಿಮೆಯಲ್ಲಿ ಅಂತೇಳಿ ಆಗ್ತದೆ ಭಗವಂತನ ಪರಮಾತ್ಮನು ಆಕಾಶದಂತೆ ಸರ್ವಗತನು ನಿತ್ಯನೂ ಎಲ್ಲ ಕಡೆ ಇರುವವನು ನಿತ್ಯನೂ ಆಗಿರ್ತಾನೆ ನಮಗೆ ಏನೇನು ತೋರುವುದೋ ಅದರಲ್ಲೆಲ್ಲವನ್ನ ಮಹಿಮೆಯೇ ವ್ಯಕ್ತವಾಗ್ತಾ ಎಂಬ ಪೂಜ್ಯ ಬುದ್ಧಿ ಉಂಟಾದರೆ ನಮ್ಮ ಅಂತಃಕರಣಕ್ಕೆ ಒಂದು ಹೊಸ ಸಂಸ್ಕಾರ ಉಂಟಾಗ್ತದೆ ನಮ್ಮೆಲ್ಲರ ಜೀವನಕ್ಕೂ ಜೀವನವೂ ಅವನೇ ನಮ್ಮ ಶರೀರ ಇಂದ್ರಿಯಗಳು ಮನಸ್ಸು ಬುದ್ಧಿ ಇವುಗಳಲ್ಲಿ ಎಲ್ಲೆಲ್ಲಿಯೂ ಅವನ ಅಚಿಂತ್ಯ ಶಕ್ತಿಯ ವಿಳಾಸವೇ ಇರ್ತದೆ ಚಿಂತನೆಗೆ ನಿಲುಕದ ಶಕ್ತಿಯ ವಿಳಾಸವೇ ಇರ್ತದೆ ಎಂಬ ಭಾವವು ರಾಗದ್ವೇಷಗಳ ಹುಟ್ಟನ್ನೇ ಅಡಗಿಸಿ ಬಿಟ್ಟೀತು ಎಲ್ಲೋ ಭಗವಂತನೇ ಅಂತೇಳಿ ನಾವು ತಿಳ್ಕೊಂಡ್ರೆ ನಮಗೆ ಯಾವುದ್ರ ಮೇಲೆ ಪ್ರೀತಿ ಯಾವುದ್ರ ಮೇಲೆ ದ್ವೇಷ ಯಾರ ಮೇಲೆ ದ್ವೇಷ ಯಾರ ಮೇಲೆ ಪ್ರೀತಿ ಎಲ್ಲವೂ ಪರಮಾತ್ಮನೇ ಅಂತೇಳಿ ಹೇಳಿದರೆ ಒಂದು ಐಕ್ಯ ಭಾವ ಬರ್ತದೆ ಎಲ್ಲರನ್ನೂ ಪ್ರೀತಿಸುವ ಭಾವ ಬರ್ತದೆ ಯಾರನ್ನು ದ್ವೇಷಿಸದೇ ಇರತಕ್ಕಂಥ ಬುದ್ಧಿ ಬರ್ತದೆ ಸರ್ವ ಬ್ರಹ್ಮಮಯಂ ಜಗತ್ ಅಂತ ಹೇಳುವಂಥ ಭಾವದಿಂದ ನಿತ್ಯೋ ನಿತ್ಯಂ ಚೇತನಶ್ಚೇತನಾ ಬಹೂದಾಂ ಯೋ ವಿದ್ಧತಿ ಕಾಂ ತಮಾತ್ಮಸ್ಥಂ ಏನು ಪಶ್ಯಂತಿ ಧೀರಸ್ತ ಶಾಂತಿ ಶಾಶ್ವತೀ ಕಠೋಪನಿಷತ್ತು ಎರಡು ಎರಡು ಹದಿಮೂರು ಕಾಟಕೋಪನಿಷತ್ತು ಅಂದರೆ ಪದಾರ್ಥಗಳು ಅನಿತ್ಯವಾಗಿದ್ದರೂ ಅವು ನಿತ್ಯವೆಂಬಂತೆ ಕಾಣಿಸುವ ಹಾಗೆ ಮಾಡುತ್ತಿರುವುದು ಯಾವುದು ಅರ್ಥವಾಯ್ತಲ್ಲ ನೋಡಿ ಪದಾರ್ಥಗಳು ಅನಿತ್ಯವಾದರೂ ಅವುಗಳನ್ನು ನಿತ್ಯವೆಂದು ತೋರ್ತಕ್ಕಂಥದ್ದು ಯಾವುದು ಅದರಲ್ಲಿರುವ ನಿತ್ಯ ವಸ್ತು ಈಗ ಒಂದು ಮೊಬೈಲ್ ಇದೆ ಅಥವಾ ಒಂದು ಪುಸ್ತಕ ಇದೆ ಇದು ಅನಿತ್ಯ ಅಂದರೆ ಮೊದಲು ಇರಲಿಲ್ಲ ಇದು ಇದರ ಸೃಷ್ಟಿಯಾಗುವ ಮೊದಲು ಇರಲಿಲ್ಲ ಆ ವಸ್ತುವಿನ ಸೃಷ್ಟಿಯಾಗುವ ಮೊದಲು ಹಾಗೆಯೇ ಎಷ್ಟೋ ವರ್ಷಗಳ ನಂತರ ಅದು ಇಲ್ಲದೆ ಆಗ್ತದೆ ಕೂಡ ನಾಶವಾಗ ನಾಶ ಇದೆ ಅದಕ್ಕೆ ಮೊಬೈಲಿಗಾಗಲಿ ಪುಸ್ತಕಕ್ಕೆ ಪುಸ್ತಕಕ್ಕಾಗಲಿ ಆದರೂ ನಾವು ಅದನ್ನು ನಿತ್ಯ ಅಂತೇಳಿ ತಿಳಿತೇವೆ ಶಾಶ್ವತ ಅಂತೇಳಿ ಭಾವಿಸ್ತೇವೆ ಅದರೊಂದಿಗೆ ನಮ್ಮ ಸಂಬಂಧವನ್ನು ಬೆಳೆಸಿಕೊಡ್ತೇವೆ ಅದರ ಮೇಲೆ ನಾನು ನನ್ನದು ಎಂಬ ಭಾವವನ್ನು ಬೆಳೆಸಿಕೊಡ್ತೇವೆ ನನ್ನದು ಅದು ಅಂಥೇಳಿ ಅದರ ಬಗ್ಗೆ ಮಮತೆ ಮೋಹ ಲೋಭ ಇತ್ಯಾದಿಗಳನ್ನ ಬೆಳೆಸ್ಕೊಡ್ತೇವೆ ಯಾಕೆ ಯಾಕಂದರೆ ಅದು ನಿತ್ಯ ಅಂತೇಳಿ ತಮಗೆ ನಮಗೆ ತೋರಿ ಕಾರಣ ಅದರಲ್ಲಿರುವ ಒಂದು ನಿತ್ಯ ವಸ್ತು ಅದು ಹೊರಗಡೆ ತೋರುವಂತಹದ್ದು ಅದು ಅನಿತ್ಯ ಆದರೂ ಅದರೊಳಗಡೆ ಅಂತರ್ಗತವಾಗಿರುವ ನಿತ್ಯ ವಸ್ತು ಒಂದಿದೆ ಅದರಿಂದಾಗಿ ನಮಗೆ ಅದು ನಿತ್ಯ ಅಂತೇಳಿ ಭಾಸವಾಗಲಿಕ್ಕೆ ಕಾರಣ ಉದಾಹರಣೆಗೆ ಚಂದ್ರನ ಹೊಳಿಲಿಕ್ಕೆ ಏನು ಕಾರಣ ಹುಣ್ಣಿಮೆ ದಿವಸ ಪ್ರಜ್ವರಿಸ್ತಾನೆ ಬಹಳ ಚೆನ್ನಾಗಿ ಕಾಣಿಸ್ತಾನೆ ಆದರೆ ನಿಜವಾಗಿ ಅದು ಹೇಗೆ ಏನು ಕಾರಣ ಸೂರ್ಯನ ಬೆಳಕು ಬಿದ್ದು ಪ್ರತಿಫಲನ ಅಂದರೆ ವಿಜ್ಞಾನ ಹೇಳ್ತದೆ ನಾವು ನಂಬಿದ್ದೇವೆ ಚಂದ್ರನದ್ದೇ ಬೆಳಕು ಅಂತ ನಾವೀಗ ಹೇಳುವುದಿಲ್ಲ ವಿಜ್ಞಾನದಿಂದಾಗಿ ವಿಜ್ಞಾನದ ಫಲ ಅದು ಅದರಿಂದ ಏನು ಪ್ರಯೋಜನ ಆಯಿತು ಈ ಹೇಗೆ ನಮ್ಮ ಮೊಬೈಲ್ ಅಥವಾ ಪುಸ್ತಕ ನಮಗೆ ಹೇಗೆ ಶಾಶ್ವತ ಅಂತ ಕಾಣಿಸುವಂಥದ್ದು ಅದರಲ್ಲಿ ಬ್ರಹ್ಮದ ಬ್ರಹ್ಮವು ಓತಪ್ರೋತವಾಗಿ ಇದೆ ಅದರಲ್ಲಿ ಕೂಡ ಬ್ರಹ್ಮ ಆತ್ಮತತ್ವ ಇದೆ ಹಾಗಾಗಿ ನಮಗೆ ಅದು ಅಂದರೆ ಅದರ ಪ್ರತಿಬಿಂಬ ನಮ್ಮ ಜೀವ ಕೂಡ ಹಾಗೆ ಆತ್ಮದ ಪ್ರತಿಬಿಂಬ ಹಾಗಾಗಿ ಇದು ನಿತ್ಯ ಎನ್ನುವ ಭಾಸ ನಮಗೆ ಆಗ್ತಾ ಹೇಗೆ ಚಂದ್ರನ ಬೆಳಕು ಸೂರ್ಯನ ಬೆಳಕು ಬಿದ್ದು ಪ್ರಕಾಶಿಸುವಂಥದ್ದು ಅಂತ ಪ್ರತಿಬಿಂಬದ ಬೆಳಕು ಹಾಗೆ ಇದು ಕೂಡ ಆದರೂ ಕೂಡ ಅದೇ ಸತ್ಯವೋ ಅಂತೇಳಿ ಭಾಸವಾಗ್ತಾ ಇರ್ತದೆ ನಮಗೆ ಯಾಕೆ ಚಂದ್ರನ ಬೆಳಗ್ತಾನೆ ಅಂತೇಳಿ ಹೇಳೋದನ್ನು ಒಪ್ಪುತ್ತೇವೆ ನಾವು ಯಾವುದರಿಂದಾಗಿ ಸೂರ್ಯನ ಬೆಳಕಿನಿಂದಾಗಿ ಹಾಗೆಯೇ ವಸ್ತುಗಳೆಲ್ಲವೂ ನಿತ್ಯವಂತೆ ತೋರ್ತಾ ಇವೆ ನಿತ್ಯವೇ ನಿತ್ಯದಂತೆ ತೋರ್ತಾ ಇವೆ ನಿಜವಾಗಿ ನಿತ್ಯ ಅಲ್ಲ ಹಾಗೆ ಚಂದ್ರನ ಬೆಳಗೋದು ನಿಜವಾಗಿ ನಿತ್ಯ ಅಲ್ಲ ಸ್ವಂತ ಪ್ರಕಾಶದಿಂದ ಅಲ್ಲ ಇನ್ನೊಂದು ಪ್ರಕಾಶದಿಂದ ಹಾಗೆಯೇ ವಸ್ತುಗಳು ನಿತ್ಯವಾಗಿ ತೋರುವುದು ಅವುಗಳ ಸ್ವಂತಿಕೆಯಿಂದಾಗೆಲ್ಲ ಈ ಆತ್ಮ ಅಥವಾ ಬ್ರಹ್ಮತತ್ವದ ಪ್ರತಿಫಲನ ಅದು ಕೇವಲ ಅಂತೇಳಿ ನಾವು ತಿಳಿಬೇಕು ಅಂತೇಳಿ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ ಪದಾರ್ಥಗಳು ಅನಿತ್ಯವಾಗಿದ್ದರೂ ಅವು ನಿತ್ಯವೆಂಬಂತೆ ಕಾಣಿಸುವ ಹಾಗೆ ಮಾಡುತ್ತಿರುವುದು ಯಾವುದು ಅದು ಪರಮಾತ್ಮನ ನಿತ್ಯ ಮಹಿಮೆಯೇ ಅಂದರೆ ನಿತ್ಯ ನಿತ್ಯಾನಾಂ ಚೇತನ ಚೇತನಾಂ ಚೇತನರುಗಳಿಗೆ ಚೇತನವಾದವನು ಅವನು ನಿತ್ಯಗಳು ನಿತ್ಯವಾದವುಗಳಿಗೆ ನಿತ್ಯವಾದವನು ಅವನು ಏಕೋ ಬಹೂನಾಂ ಯೋ ವಿ ದಾತಿ ಕಾಮನ್ ಅನೇಕವುಗಳಲ್ಲಿ ಏಕವಾಗಿರ್ತಕ್ಕಂಥವನವನು ಎಲ್ಲ ಕಾಮನೆಗಳನ್ನು ನಮಗೆ ಉಂಟು ಮಾಡುತ್ತಾ ಇರತಕ್ಕಂಥವನು ಅವನೇ ಅದನ್ನು ಪೂರೈಸ್ತಾ ಇರತಕ್ಕಂಥವನು ಬಯಕೆಗಳನ್ನು ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ತಕ್ಕಂಥವನ್ನೂ ಅವನೇ ತಮ್ಮ ಆತ್ಮಸ್ಥಂ ಏ ಅನು ಪಶ್ಯಂತೆ ಧೀರಾ ಅಂತಹ ಆತ್ಮಸ್ವರೂಪನಾದಂತಹ ಆ ಬ್ರಹ್ಮವನ್ನು ಯಾವನು ಕಾಣುತ್ತಾನೋ ಬ್ರ ಆತ್ಮದಲ್ಲೇ ಯಾರು ಕಾಣುತ್ತಾರೋ ಅಂತಹ ಧೀರರು ಅಂಥವರೇ ಧೀರರು ಹಾಗೆ ಕಾಣುವವರು ತೇಷಾಂ ಶಾಂತಿ ಶಾಶ್ವತಿ ನ ಇತರೇಷಾಂ ಇತರೇಶಾಂ ಅಂದರೆ ಅಂತಹ ಧೀರರಿಗೇ ಶಾಶ್ವತವಾದ ಶಾಂತಿಯು ಉಂಟಾಗ್ತದೆ ಹೊರತು ಇತರರಿಗಲ್ಲ ಆತ್ಮನಲ್ಲಿ ಬ್ರಹ್ಮವನ್ನು ಕಾಣತಕ್ಕಂಥವರಿಗೆ ಅಂತಹ ಧೈರ್ಯವಂತರಿಗೆ ಮಾತ್ರ ಶಾಂತಿ ಉಂಟಾಗ್ತದೆ ಅಂದರೆ ಅಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಬ್ರಹ್ಮಾದಿ ಸ್ತಂಭ ಪರ್ಯಂತವಾಗಿರುವ ಅನಂತ ಪ್ರಾಣಿಗಳಿಗೆ ಚೈತನ್ಯವನ್ನು ಕೊಟ್ಟಿರುವಂಥದ್ದು ಯಾವುದು ಬ್ರಹ್ಮನಿಂದ ಹಿಡಿದು ಸೃಷ್ಟಚುರ್ಮುಖ ಬ್ರಹ್ಮ ಸೃಷ್ಟಿಕರ್ತ ಬ್ರಹ್ಮನಿಂದ ಹಿಡಿದು ಕಾಲಿ ಒಂದು ಸ್ತಂಭ ಕಂಬ ಇದೆ ಅಥವಾ ಒಂದು ಮೋಟು ಮರ ಇದೆ ಅದೊಂದಿದೆ ಕಂಬ ಅಂತಲೇ ಇಟ್ಕೊಳ್ಳಿ ಜೀವ ಅದಕ್ಕೆ ಇಲ್ಲ ಹಾಗಾದರೆ ಅನಂತ ಪ್ರಾಣಿಗಳಿಗೆಲ್ಲ ಚೈತನ್ಯವನ್ನು ಕೊಟ್ಟಿರುವಂಥದ್ದು ಯಾವುದು ಅದರೊಳಗಡೂ ಒಳಗಡೆ ಕೂಡ ಏನಿದೆ ವಿಜ್ಞಾನ ಹೇಳ್ತದೆ ಒಂದು ಕಂಬ ಕಾಲು ಕಂಬ ಇದ್ದರೂ ಕೂಡ ಅದರೊಳಗಡೆ ಏನಿದೆ ಆ್ಯಟಮ್ ಮಾಲಿಕ್ಯೂಲ್ ಆ್ಯಟಮ್ ಆಟಮ್ನ ಒಳಗಡೆ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ಗಳು ಇವೆ ಅದೊಂದು ಶಕ್ತಿ ಎಲೆಕ್ಟ್ರಾನ್ ಪ್ರೋಟಾನ್ ಧನಾತ್ಮಕ ಎಲೆಕ್ಟ್ರಾನ್ ಋಣಾತ್ಮಕ ನ್ಯೂಟ್ರಾನ್ ನ್ಯೂಟ್ರಲ್ ಎರಡು ಇಲ್ಲದ್ದು ಋಣ ಧನಗಳು ಇಲ್ಲದ್ದು ಹೀಗೆ ಅಲ್ಲಿ ಒಂದು ಶಕ್ತಿ ಇದೆ ವಿದ್ಯುತ್ ಶಕ್ತಿ ಇದೆ ಅದೊಂದು ಋಣಾತ್ಮಕ ಧನಾತ್ಮಕ ಅಂತ ಹೇಳಿದರೆ ಅದೊಂದು ಶಕ್ತಿ ಅಂದರೆ ಚೈತನ್ಯ ಹಾಗಾಗಿ ಈ ಅನಂತ ಪ್ರಾಣಿಗಳಿಗೆ ಚೈತನ್ಯವನ್ನು ಕೊಟ್ಟಿರುವಂಥದ್ದು ಯಾವುದು ಅನಂತ ಭೂತಗಳಿಗೆ ಎಲ್ಲ ಚರಾಚರಗಳಿಗೆ ಕೂಡ ಅದರೊಳಗಡೆ ಚೈತನ್ಯ ಇದೆ ಅದು ಯಾವುದದು ನೀರು ತಣ್ಣಗಿರುವುದಾದರೂ ಬೆಂಕಿಯ ಬಿಸಿಯ ಸಂಪರ್ಕದಿಂದ ಬಿಸಿಯಾಗಿ ಕಾಣುವಂತೆ ಈ ಕಾರ್ಯಕಾರಣ ಸಂಘಾತಗಳೆಲ್ಲ ಸಂಘಾತಗಳಲ್ಲೆಲ್ಲ ಚೈತನ್ಯವು ಹೊರಸೂಸುವಂತೆ ಮಾಡಿರುವ ತತ್ವವು ಯಾವುದು ಅಂದರೆ ಈ ಶರೀರ ನಿಜವಾಗಿ ತಣ್ಣಗಿರುವ ನೀರಿನಂತೆ ಅದಕ್ಕೆ ಬೆಂಕಿಯ ಸಂಪರ್ಕವಾದಾಗ ಹೇಗೆ ನೀರು ಬಿಸಿಯಾಗಿ ಕಾಣಿಸ್ತದೆಯೋ ಅಷ್ಟೇ ಅದು ಶಾಶ್ವತ ಅಲ್ಲ ಹಾಗಾದರೆ ಅದು ಆ ರೀತಿ ಕಾಣಲಿಕ್ಕೆ ಕಾರಣ ಯಾವುದು ಶರೀರವು ಚೈತನ್ಯಮಯವಾಗಿ ತೋರ್ಲಿಕ್ಕೆ ಏನು ಕಾರಣ ಜಡವು ಜೀವವಾಗಿ ತೋರ್ಲಿಕ್ಕೆ ಏನು ಕಾರಣ ಯಾವ ತತ್ವ ಕಾರಣ ಪರಮಾತ್ಮ ಚೈತನ್ಯವೇ ಕಾರಣ ಹೇಗೆ ಬೆಂಕಿಯಲ್ಲಿ ಕಾಯಿಸಿದ ನೀರು ಬಿಸಿಯಾಗಿ ತೋರುತ್ತದೋ ಅದೇ ರೀತಿಯಲ್ಲಿ ಪರಮಾತ್ಮನ ಶಕ್ತಿಯಿಂದ ಈ ಜಡವಾದ ಪಾಂಚಭೂತಿಕವಾದ ಪಂಚಭೂತಗಳಿಂದಾದ ಆದ ಈ ಶರೀರವು ಚೈತನ್ಯಮಯವಾಗಿ ತೋರ್ತದೆ ಸಕ್ರಿಯವಾಗಿ ಸಜೀವವಾಗಿ ತೋರ್ತದೆ ಈ ಅನಂತರಾದ ಜೀವರುಗಳು ಬೇರೆ ಬೇರೆ ದೇಶಕಾಲ ನಿಮಿತ್ತಗಳನ್ನು ಅನುಸರಿಸಿ ತಮ್ಮ ತಮ್ಮ ಕರ್ಮವನ್ನು ಮಾಡುತ್ತಿರುವಲ್ಲಿ ಆಯಾ ದೇಶಕಾಲಕ್ಕೆ ತಕ್ಕಂತೆ ಸರಿಯಾಗಿ ಕರ್ಮಫಲಗಳನ್ನು ಯಾವ ಆಯಾಸವೂ ಇಲ್ಲದೆ ಕೊಡುತ್ತಿರುವ ಸರ್ವಶಕ್ತನು ಸರ್ವಾನುಗ್ರಾಹಕನೂ ಯಾರು ನಮ್ಮ ನಮ್ಮ ಈ ಎಲ್ಲ ಅನಂತರಾದಂಥ ಜೀವಗಳು ಅಂತ್ಯವಿಲ್ಲ ಈ ಜೀವರುಗಳಿಗೆ ಎಷ್ಟು ಇದ್ದಾರೆ ಲೋಕದಲ್ಲಿ ಬೇರೆ ಬೇರೆ ದೇಶ ಕಾಲ ನಿಮಿತ್ತಗಳನ್ನು ಅನುಸರಿಸಿ ತಮ್ಮ ತಮ್ಮ ಕಲ್ ಕರ್ಮಗಳನ್ನು ಮಾಡ್ತಾ ಇದ್ದಾರೆ ಹಾಗಿರುವಾಗ ಆಯಾ ದೇಶ ಕಾಲಕ್ಕೆ ತಕ್ಕಂತೆ ಸರಿಯಾಗಿ ಕರ್ಮ ಫಲಗಳನ್ನು ಅವ್ರು ಮಾಡಿದ ಕರ್ಮಕ್ಕೆ ಫಲಗಳನ್ನು ಆಯಾ ವ್ಯಕ್ತಿಗೆ ದೇಶಕ್ಕೆ ಕಾಲಕ್ಕೆ ಸರಿಯಾಗಿ ಯಾವ ಆಯಾಸವೂ ಇಲ್ಲದೆ ಕೊಡುತ್ತಿರುವ ಸರ್ವಶಕ್ತ ನೋಡಿ ಅವರವರಿಗೆ ಅವರವರ ಕರ್ಮ ಕರ್ಮಫಲವನ್ನು ಕೊಡ್ತಾ ಇರ್ತಕ್ಕಂಥ ಸರ್ವಶಕ್ತನು ಸರ್ವ ಅನುಗ್ರಾಹಕನು ಎಲ್ಲರನ್ನು ಅನುಗ್ರಹಿಸ್ತಕ್ಕಂಥವನು ಯಾರು ಅವರವರು ಮಾಡಿದ ಫಲವನ್ನು ಎಷ್ಟೊಂದು ವಿಚಿತ್ರ ಅಲ್ವೇ ಇದು ಇಷ್ಟೊಂದು ಅನಂತ ಜೀವರುಗಳು ಲೋಕದಲ್ಲಿ ಇದ್ದರೂ ಕೂಡ ಯಥಾ ಧೇನು ಸಹಸ್ರೇಶು ವತ್ಸೋ ವಿಂದತಿ ಮಾತರಂ ಏವಂ ಪುರಾಕೃತ ಕರ್ಮ ಕರ್ತಾರಂ ಅನುಗತಿ ಅಂತ ಹೇಳಿ ಹೇಳ್ತಾರೆ ಸ್ಮೃತಿವಾಕ್ಯ ಇದು ಸ್ಮೃತಿಯಲ್ಲಿ ಹೇಳಿದೆ ಅಂದರೆ ಹೇಗೆ ಸಾವಿರಾರು ಗೋವುಗಳಿಂದ ಕೂಡಿದಂತಹ ಗೋವುಗಳ ಹಿಂಡಿನಲ್ಲಿ ಒಂದು ಕರು ತನ್ನ ತಾಯಿಯನ್ನೇ ಹೇಗೆ ಕಂಡುಹಿಡಿದು ಅದರೊಂದಿಗೆ ಸೇರಿಕೊಳ್ತದೋ ಅದರ ಹಾಲನ್ನು ಪಡೆಯುತ್ತದೋ ಅದೇ ರೀತಿಯಲ್ಲಿ ಈ ಅನಂತವಾದ ಜೀವರುಗಳಿರುವಾಗ ಆಯಾಯ ಜೀವನ ಮಾಡಿರತಕ್ಕಂತಹ ಕರ್ಮದ ಫಲ ಆಯಾಯ ಜೀವನನ್ನೇ ಹೊಂದುತ್ತದೆ ಬೇರೆಯವರಿಗೆ ಅದು ಅದು ಬರುವುದಿಲ್ಲ ಅವನ ಕರ್ಮ ಫಲ ಅವನವನ್ನೇ ಉಣ್ಣಬೇಕು ಮಾಡಿದ್ದುಣ್ಣು ಮಾರಾಯ ಅಂತೇಳಿ ಹೀಗೆ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ಹೇಗೆ ಗೋವುಗಳ ಸಮೂಹದಲ್ಲಿ ನೋಡುವಾಗ ಬೇರೆಯವರಿಗೆ ಗೊತ್ತಾಗದಿದ್ದರೂ ಆ ಗೋವು ಯಾವುದು ತನ್ನ ತಾಯಿ ಗೋವು ಯಾವುದು ಎಂಬುದನ್ನು ಕರು ಸರಿಯಾಗಿ ತಿಳ್ಕೊಂಡು ಅದರ ಬಳಿಗೆ ಹೋಗಿ ಗುರುತಿಸಿಕೊಳ್ತದೆ ಅದೇ ರೀತಿಯಲ್ಲಿ ಕರ್ಮದ ಫಲವು ಕೂಡ ಆ ಕರ್ಮವನ್ನು ಮಾಡಿದ ಕರ್ತೃವನ್ನೇ ಸೇರಿಕೊಡ್ತದೆ ಅವನಿಗೇ ಫಲವನ್ನ ಕೊಡುತ್ತದೆ ಇಷ್ಟೇ ಜೀವರುಗಳಿರಲಿ ಅಸಂಖ್ಯಾತವಾದ ಅಷ್ಟು ಆಯಾಸ ಯಾವ ಒಂದು ಕಷ್ಟವೂ ಇಲ್ಲದೆ ಈ ಫಲವನ್ನು ಕೊಡ್ತಾ ಇದ್ದಾನೆ ಸರ್ವಶಕ್ತ ಸರ್ವಾನುಗ್ರಾಹಕ ಯಾರವನು ಅವರವರಿಗೆ ಅದರ ಫಲ ಅವರವ್ರು ಮಾಡಿದ್ದನ್ನು ಕೊಡತಕ್ಕಂಥವನು ಇಷ್ಟು ಅನಂತ ಜೀವರುಗಳಿದ್ದರೂ ಕೂಡ ಏಕಕಾಲದಲ್ಲಿ ಎಲ್ಲರಿಗೂ ಒಂದಿಷ್ಟು ಆಯಾಸವಿಲ್ಲದೆ ಆನಂದವನ್ನ ಹಂಚಿಕೊಟ್ಟು ಜೀವನವು ಜೀವನಾರ್ಹವೆಂದು ಬಗೆಯುವಂತೆ ಮಾಡುತ್ತಿರುವ ಆನಂದ ಮೂಲ ಯಾವುದು ಈಗ ಮನುಷ್ಯನಿಗೆ ಆಸೆ ಅಥವಾ ಒಂದು ಆಶಾವಾದ ಇಲ್ಲದಿದ್ದರೆ ಬದುಕಲಿಕ್ಕೆ ಸಾಧ್ಯ ಉಂಟ ಬದುಕಬೇಕು ಎನ್ನುವ ಆಸೆ ಬದುಕಿದರೆ ತನಗೆ ಆನಂದ ಸಿಗ್ತದೆ ಅದರಿಂದ ಎನ್ನುವಂತಹ ಒಂದು ಹೋಪ್ ಆಶಾವಾದ ಇದನ್ನು ಕೊಟ್ಟಂತಹದ್ದು ಯಾರು ಈ ಜೀವನವು ಜೀವನಾರ್ಹವೆಂದು ಬಗೆಯುವಂತೆ ಮಾಡುತ್ತಿರುವ ಆನಂದದ ಮೂಲ ಯಾವುದು ಒಂದಿಷ್ಟು ಆಯಾಸವಿಲ್ಲದೆ ಆನಂದವನ್ನು ಏಕಕಾಲದಲ್ಲೇ ಹಂಚಿಕೊಡ್ತದೆ ಎಲ್ಲರಿಗೂ ಕೂಡ ಬದುಕುವಂಥ ಒಂದು ಆಸೆ ತುಂಬಿರತಕ್ಕಂತಹ ಆ ಒಂದು ಆನಂದ ಮೂಲ ಯಾವುದು ಆ ಪರಮಾತ್ಮನೇ ಈ ಪ್ರಪಂಚದಲ್ಲೆಲ್ಲ ಆ ಪರಮಾತ್ಮನ ಆನಂದವೇ ತುಂಬಿ ತುಳುಕೊಡು ತುಳುಕಾಡ್ತಾ ಇದೆ ಅಂತೇಳಿ ಸ್ವಾಮೀಜಿಯವರು ಹೇಳ್ತಾರೆ ಹಾಗಿಲ್ಲದಿದ್ದರೆ ಎಂಥ ದುರವಸ್ಥೆಯಲ್ಲಿಯೂ ಇನ್ನು ಬದುಕಿರಬೇಕೆಂಬ ಆಶೆಯೂ ಬದುಕಿರುವುದಕ್ಕೆ ಮಾಡುವ ಪ್ರಯತ್ನವೂ ಪ್ರಾಣಿಗಳಲ್ಲಿ ಹೇಗೆ ತಾನೇ ಇದ್ದೀತು ಒಮ್ಮೆ ಸತ್ತರೆ ಸಾಕಪ್ಪ ಇದನ್ನು ಯಾರಿಗೆ ಬೇಕು ಅಂತೇಳಿ ತಿಳಿದು ಎಲ್ಲ ಆತ್ಮಹತ್ಯೆಗೆ ಹಾಗಾದರೆ ಆ ಪರಮಾತ್ಮನನ್ನು ಹೆಚ್ಚೆಚ್ಚು ನಂಬಿದಷ್ಟು ಆತ್ಮಹತ್ಯೆಯ ಭಾವನೆ ಕಮ್ಮಿ ಕಮ್ಮಿ ಆಗ್ತದೆ ಯಾಕೆ ಅವನೇ ನಮ್ಮ ಆನಂದದ ಮೂಲ ಅವನನ್ನು ಹೆಚ್ಚು ನಂಬಿದರೆ ಆನಂದ ನಮಗೆ ಹೆಚ್ಚು ಸಿಗ್ತದೆ ಅಥವಾ ಬದುಕುವ ಇಚ್ಛೆ ನಮಗೆ ಹೆಚ್ಚಾಗ್ತದೆ ಸಾಯಬೇಕು ಡಾಗುದಿಲ್ಲ ಹಗಲ ಹೊತ್ತಿನಲ್ಲಿ ನಮಗೆ ಕಾಣಿಸುವುದಲ್ಲವೂ ಹೇಗೆ ಸೂರ್ಯನ ಬೆಳಕಿನಲ್ಲಿ ಆಗಿರುವುದೋ ಹೇಗೆ ನಮ್ಮ ಶರೀರದಲ್ಲಿ ಕಾಣಬರುವ ಉಷ್ಣತೆ ಚಲನವಲನ ಇಂದ್ರಿಯಗಳ ಬಗೆ ವ್ಯಾಪಾರಗಳು ಬುದ್ಧಿಯ ಚುರುಕುತನ ಮುಂತಾದುವು ಹೊರಗೆ ಕಾಣಿಸುವ ಮಳೆ ಬೆಳೆಯ ಮುಂತಾದುವು ಆ ಸೂರ್ಯನ ಕಿರಣಗಳ ಫಲವೇ ಎಂದು ನಾವು ವ್ಯವಹಾರದಲ್ಲಿ ನೆರೆ ನಂಬಿದ್ದೇವೋ ಹಾಗೆಯೇ ಜಗತ್ತಿನಲ್ಲಿ ನಮಗೆ ಕಾಣಿಸುತ್ತಿರುವ ಆದಿದೈವಿಕ ಆದಿಭೌತಿಕ ಆಧ್ಯಾತ್ಮಿಕ ಎಂದ ವಿಂಗಡವಾಗಿರುವ ಜಗತ್ತಿನ ವ್ಯಾಪಾರವೆಲ್ಲವೂ ನಮ್ಮೆಲ್ಲರ ವ್ಯಾಪಾರಗಳೆಲ್ಲವೂ ನಾವು ಯೋಚಿಸುವುದಲ್ಲ ನಾವು ಮಾತನಾಡುವುದು ಎಲ್ಲ ನಾವು ಮಾಡುವುದು ನಾವು ಪಡೆಯುವುದು ಎಲ್ಲವೂ ಆ ಆನಂದ ರೂಪನಲ್ಲಿಲೆಯೇ ಎಂಬ ಭಾವನೆ ನಮ್ಮ ವ್ಯವಹಾರವನ್ನು ಎಷ್ಟರ ಮಟ್ಟಿಗೆ ಉತ್ತಮಗೊಳಿಸಿತು ಎಷ್ಟು ನಮ್ಮನ್ನು ಸುಧಾರಿಸಿತು ದಯವಿಟ್ಟು ಆಲೋಚನೆ ಮಾಡಿ ಅಂತೇಳಿ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ ಎಲ್ಲವೂ ಅವನ ಲೀಲೆ ಅಂತೇಳಿ ತಿಳ್ಕೊಂಡ್ರೆ ನಮಗೆ ಯಾವ ಕಷ್ಟ ಬಂದರೂ ಬೇಸರ ಆಗೋದಿಲ್ಲ ಯಾಕೆ ಎಲ್ಲ ಭಗವಂತನ ಲೀಲೆ ಭಗವಂತನ ಮಾಯೆ ಏನೋ ಒಳ್ಳೆಯದಾಯಿತು ಆವಾಗಲೂ ಹಿಗ್ಗುವುದಿಲ್ಲ ಅತಿಯಾಗಿ ಮೂರಕ್ಕೆ ಇಳಿಯದೆ ಆರಕ್ಕೆ ಏರದೆ ಹಿಗ್ಗದೆ ಕುಗ್ಗದೆ ಲಾಭಾಲಾಭ ಜಯ ಜಯಗಳಲ್ಲಿ ಸಮದೃಷ್ಟಿ ಇದ್ದು ಇದ್ದುಕೊಂಡು ಸುಖ ದುಃಖಗಳನ್ನೆಲ್ಲ ಒಂದೇ ರೀತಿಯಲ್ಲಿ ಸ್ವೀಕರಿಸ್ತಕ್ಕಂಥ ಸಮತ್ವ ಬುದ್ಧಿ ಸ್ಥಿರಬುದ್ಧಿ ಸ್ಥಿತಧೀಹಿ ಸ್ಥಿರತೆ ಉಂಟಾಗ್ತದೆ ಅದು ನಮ್ಮನ್ನ ಸ್ಥಿರವಾಗಿ ಕಾಪಿಡ್ತದೆ ಕುಗ್ಗದೆ ಹಿಗ್ಗದೆ ಅಂಜದೆ ಹಾಂ ಒಂದೇ ರೀತಿಯಲ್ಲಿ ಇರುವ ಹಾಗೆ ಸಮ ಸಮಾನವಾಗಿ ಸ್ವೀಕರಿಸುವಂತಹ ಸಮತ್ವ ಬಂದರೆ ವಾಂಛಸ್ಯಚಿರಾದ್ಯದಿ ವಿಷ್ಣುತ್ವ ವಿಷ್ಣುತ್ವ ನಿನಗೆ ಬೇಕು ಅಂತಿದ್ದರೆ ನೀನು ಸಮತ್ವವನ್ನು ಹೊಂದುವಂತೇಳಿ ಶಂಕರಾಚಾರ್ಯರು ಹೇಳ್ತಾರೆ ನೀನು ಸಮತ್ವವನ್ನು ಹೊಂದಿದರೆ ಎಲ್ಲವನ್ನು ಸಮ ದೃಷ್ಟಿಯಿಂದ ಸುಖ ದುಃಖ ಎರಡನ್ನೂ ಕೂಡ ಸಮನಾಗಿ ಸ್ವೀಕರಿಸುವ ಮನೋಭಾವ ನಿಮಗೆ ಯಾವಾಗ ಬರ್ತದೋ ಆವಾಗ ನೀನು ವಿಷ್ಣುವಾದೆ ವಿಶ್ವವ್ಯಾಪಕನಾದೆ ವಿಷ್ಣು ಅಂತೇಳಿ ಹೇಳಿದರೆ ಸರ್ವವ್ಯಾಪಕನಾದ ವಿಷ್ಣು ತತ್ವ ವಿಶ್ವ ತತ್ವ ಪರಮಾತ್ಮ ತತ್ವ ಆ ಪರಮಾತ್ಮನೇ ನೀನಾಗಿದ್ದೀಯಾ ಅಂಥೇಳಿ ನೀನು ಸಮತ್ವ ಬುದ್ಧಿಯನ್ನು ಹೊಂದಿದರೆ ಸ್ಥಿರ ಬುದ್ಧಿಯನ್ನು ಅಂಥೇಳಿ ಹೇಳ್ತಾರೆ ಹೀಗೆ ಇದು ನಾವು ವೇದಾಂತ ಉಪದೇಶದಲ್ಲಿ ಶ್ರದ್ಧೆಯಿಂದ ಆಗುವ ಸತ್ಫಲವನ್ನು ಕಂಡ ಹಾಗ ಆಯಿತು ಸಮತ್ವವನ್ನು ವಿಷ್ಣುತ್ವವನ್ನು ಬ್ರಹ್ಮತ್ವವನ್ನು ನಾವು ಬ್ರಹ್ಮವೇ ಆಗಿಬಿಡ್ತೇವೆ ಎನ್ನುವಂಥದ್ದನ್ನು ತಿಳ್ಕೊಂಡ ಹಾಗೆ ಆಯಿತು ಇನ್ನು ಮುಂದೆ ಬ್ರಹ್ಮದ ಅಪರೋಕ್ಷ ಜ್ಞಾನ ಆಮೇಲೆ ಏನು ಹೇಳ್ತಾರೆ ಸ್ವಾಮೀಜಿಯವರು ಬ್ರಹ್ಮದ ಅಪರೋಕ್ಷ ಜ್ಞಾನ ಅಂದರೆ ಅರ್ಥ ಪರೋಕ್ಷ ಜ್ಞಾನ ಅಲ್ಲ ನೇರ ಅನುಭವ ಅಂತೇಳಿ ಅಪರೋಕ್ಷ ಜ್ಞಾನ ಅಂತ ಪ್ರತ್ಯಕ್ಷ ಜ್ಞಾನ ಅಂತ ಹೇಳಿದ್ರೆ ಯಾಕೆ ಅದು ನಮ್ಮ ಅಕ್ಷ ಅಥವಾ ಇಂದ್ರಿಯಗಳಿಗೆ ನೇರವಾಗಿ ತೋರ್ತಕ್ಕಂಥದ್ದಲ್ಲ ಅನುಭವಗಮ್ಯವಾದದ್ದು ಹಾಗಾಗಿ ಜ್ಞಾನ ನೇರವಾದದ್ದೇ ಅನುಭವಕ್ಕೆ ಸಿಗುವಂಥದ್ದು ಆದರೆ ಇಂದ್ರಿಯಗಳಿಗೆ ನಿಲ್ಕುವಂಥದ್ದಲ್ಲ ಹಾಗಾಗಿ ಪ್ರತ್ಯಕ್ಷ ಜ್ಞಾನ ಅಲ್ಲ ಹಾಗಂತೇಳಿ ಪರೋಕ್ಷ ಜ್ಞಾನ ಆಗಿಯೂ ಪ್ರಯೋಜನ ಇಲ್ಲ ಅಪರೋಕ್ಷ ಜ್ಞಾನ ಆಗಬೇಕು ಪರೋಕ್ಷ ಜ್ಞಾನ ಅಂದರೆ ಸೆಕೆಂಡ್ ಹ್ಯಾಂಡ್ ನಾಲೆಡ್ಜ್ ಯಾರೋ ಒಬ್ಬರು ಹೇಳಿದ್ದಾರೆ ಯಾರೊಬ್ಬರು ಬರೆದಿದ್ದಾರೆ ಇಷ್ಟಲ್ಲ ನಮಗೆ ಅದರ ಅನುಭವ ಆಗೋದಿಲ್ಲ ಅದು ಅಪರೋಕ್ಷ ಜ್ಞಾನ ಪರೋಕ್ಷ ಜ್ಞಾನ ಅಂದರೆ ಇನ್ನೊಬ್ಬರು ಹೇಳಿ ಅನುಭವ ಆಗೋ ಅನುಭವ ಆದದ್ದಲ್ಲ ಇನ್ನೊಬ್ಬರು ಹೇಳಿ ಕೇಳಿ ತಿಳಿದದ್ದು ಅದು ನಮಗೆ ಅನುಭವ ಆದಾಗ ಅದು ಅಪರೋಕ್ಷ ಜ್ಞಾನ ಆಗ್ತದೆ ಪ್ರತ್ಯಕ್ಷ ಜ್ಞಾನ ಅಂದರೆ ಇಂದ್ರಿಗೆ ಕಾಣತಕ್ಕಂಥದ್ದು ಅಂಥದ್ದಲ್ಲ ಇದು ಅದರ ಅನುಭವ ಗಮ್ಯವಾಗ್ತದೆ ಈಗ ಉದಾಹರಣೆಗೆ ಗಾಳಿ ಇಲ್ಲ ಅಂತ ಹೇಳ್ತೇವೋ ಆಕಾಶ ಇಲ್ಲ ಅಂತ ಹೇಳ್ತೇವೋ ಅವು ಕಣ್ಣಿಗೆ ತೋರ್ತದ ಇಲ್ಲ ಆದರೆ ಇಲ್ಲವ ಇವೆ ಅಂತಲೇ ಇದೆ ಅಂತಲೇ ಹೇಳ್ತೇವೆ ನಾವು ಅಂದರೆ ಅನುಭವಕ್ಕೆ ಸಿಗ್ತದೆ ಗಾಳಿ ಬೀಸುವಾಗ ತಂಪಾಗ್ತದೆ ಕೊ ಮರಗಳು ಅಲ್ಲಾಡ್ತವೆ ಅದರ ಕೆಲವು ಸೂಚನೆಗಳು ಲಕ್ಷಣಗಳಿವೆ ಗಾಳಿ ಇಲ್ಲದಿರುವಾಗ ಸೆಖೆ ಜಾಸ್ತಿ ಇರ್ತದೆ ಆಮೇಲೆ ಮರಗಳು ಅಲ್ಲಾಡೋದಿಲ್ಲ ಅಂದರೆ ನೇತಿ ಇತಿ ಈ ಎರಡು ಭಾವ ಇದಲ್ಲ ಇದು ಹೌದು ಈ ಎರಡು ಭಾವದಿಂದ ಎರಡು ಲಕ್ಷಣಗಳ ಮೂಲಕ ನಾವು ತಿಳಿಯಬಹುದು ಬ್ರಹ್ಮವನ್ನು ಕೂಡ ಇದಲ್ಲ ಅಂಥೇಳಿ ಹೇಳುವ ಮೂಲಕ ಯಾವುದು ಹೌದು ಎಂಬು ಎಂದು ಹೇಳುವ ಮೂಲಕ ಆತ್ಮವನ್ನು ತಿಳಿಯುವಂಥದ್ದು ಅಥವಾ ಬ್ರಹ್ಮವನ್ನು ತಿಳಿಯುವಂಥದ್ದು ಹೀಗೆ ಬ್ರಹ್ಮದ ಅಪರೋಕ್ಷ ಜ್ಞಾನ ಆಗ್ತದೆ ಅನುಭವ ಜ್ಞಾನ ಅದರ ಅನುಭವ ಆದರೆ ನಮಗೆ ಇದುವರೆಗೆ ನಾವು ಶ್ರದ್ಧಾ ಪ್ರಧಾನವಾದ ಭಾವನೆಯಿಂದಲೇ ಪರಮಾತ್ಮನ ವ್ಯಾಪ್ತಿಯ ಜ್ಞಾನದ ಫಲಿತವನ್ನು ಅಳೆದಿರುತ್ತೇವೆ ಶ್ರದ್ಧೆ ಇಡುವೆಗ ವೇದಾಂತ ವಾಕ್ಯದಲ್ಲಿ ಅಂತೇಳಿ ಹೇಳಿದ್ದೇವೆ ನಾವು ಆದರೆ ಇದು ಕೊನೆಯವರೆಗೂ ಬರೆಯ ಶ್ರದ್ಧಾ ಮಾತ್ರ ನಂಬುವ ಹೇಳಿಕೆ ಅಲ್ಲ ಯಾಕಂದರೆ ಶಾಸ್ತ್ರದೃಷ್ಟಿಯನ್ನೇ ಅವಲಂಬಿಸಿ ತತ್ವ ವಿಚಾರವನ್ನು ಮಾಡಿದರೆ ಪರಮಾತ್ಮ ತತ್ವಕ್ಕಿಂತ ಹೆಚ್ಚು ಅವ್ಯವಹಿತವಾಗಿರುವುದು ಮತ್ತೆ ಯಾವುದೂ ಇಲ್ಲವೆಂದು ಸ್ಫುಟವಾಗ್ತದೆ ವ್ಯಾಪ್ತವಾಗಿರುವಂಥದ್ದು ಎಲ್ಲೆಡೆ ಇನ್ಯಾವುದೂ ಇಲ್ಲ ಅಂತೇಳಿ ಪರಮಾತ್ಮ ತತ್ವಕ್ಕಿಂತ ಹೆಚ್ಚು ಶ್ರುತಿಯಲ್ಲಿ ಹೇಳಿರುವುದನ್ನು ಕೇಳಿ ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯ ಆತ್ಮ ಸರ್ವಾಂತರ ಬೃಹದಾರಣೆ ಉಪನಿಷತ್ತು ಮೂರು ನಾಲ್ಕು ಒಂದು ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯ ಆತ್ಮ ಸರ್ವಾಂತರ ಎಲ್ಲರೊಳಗಿರುವಂಥದ್ದು ಬ್ರಹ್ಮವು ಅಥವಾ ಪರಮಾತ್ಮತತ್ವ ಹೊರಗಿನ ವಿಷಯಗಳಂತೆ ಇಂದ್ರಿಯಾದಿಗಳ ವ್ಯವಧಾನವನ್ನು ಬಯಸಿ ಸಿದ್ಧವಾಗುವುದಲ್ಲ ಇದು ಸಾಕ್ಷಾತ್ತಾಗಿ ನೇರ ನಮಗೆ ಗೊತ್ತಾಗತಕ್ಕದ್ದು ವಿಷಯಗಳು ಇಂದ್ರಿಯಗಳು ಮನಸು ಬುದ್ಧಿ ಇವೆಲ್ಲಕ್ಕೂ ಹಿನ್ನೆಲೆಯಾಗಿ ಇವೆಲ್ಲಕ್ಕಿಂತಲೂ ನೇರವಾಗಿ ತಿಳಿಯ ಬರತಕ್ಕದ್ದು ನಾವು ಬುದ್ಧಿ ಮನಸ್ಸು ಇಂದ್ರಿಯ ವಿಷಯ ಇವೆಲ್ಲವನ್ನು ಅರಿಯುತ್ತಿರುವಂಥದ್ದು ಅದರ ಬೆಳಕಿನಿಂದಲೇ ಇದು ದೊಡ್ಡದು ಎಂದು ಉಪಾಸನೆ ಮಾಡತಕ್ಕ ಗೌಣ ಬ್ರಹ್ಮವಲ್ಲ ಎಲ್ಲಕ್ಕೂ ವ್ಯಾಪಿಯಾಗಿ ಗೌಣ ಅಂದರೆ ಅಪ್ರಧಾನ ಅಮುಖ್ಯವಾದ ಬ್ರಹ್ಮವಲ್ಲ ಎಲ್ಲಕ್ಕೂ ವ್ಯಾಪಿಯಾಗಿ ಎಲ್ಲವನ್ನೂ ತನ್ನಾಡು ಅಡಕ ಮಾಡಿಕೊಂಡಿರುವ ಚಿದಾಕಾಶವಾಗಿರುವುದರಿಂದ ಮುಖ್ಯಾರ್ಥದಲ್ಲಿಯೇ ಬ್ರಹ್ಮವೆನಿಸಿಕೊಂಡಿರುವಂಥದ್ದೇ ಆತ್ಮ ಸಾಕಾರ ಅಲ್ಲ ಇದು ನಿರಾಕಾರ ಬ್ರಹ್ಮ ಎಂದರೆ ದೇಶ ಕಾಲ ವಸ್ತು ಇವುಗಳಲ್ಲಿ ಯಾವೊಂದರ ಪರಿಚ್ಛೇದವೂ ಇಲ್ಲದ ಅನಂತವಾದ ತತ್ವ ಅಂಥೇಳಿ ಅರ್ಥ ದೇಶಕಾಲ ವಸ್ತುಗಳ ಪರಿಚ್ಛೇದವೇ ಇಲ್ಲ ಅದಕ್ಕೆ ಯಾವ ದೇಶದಲ್ಲಿ ಇದೆ ಅದು ಯಾವ ದೇಶದಲ್ಲಿ ಇಲ್ಲ ಅಂಥೇಳಿ ಇಲ್ಲ ಯಾವ ಕಾಲದಲ್ಲಿ ಇತ್ತು ಯಾವ ಕಾಲದಲ್ಲಿ ಇರುವುದಿಲ್ಲ ಅಂತೇಳಿಯೂ ಇಲ್ಲ ಅದು ಪ್ರಳಯ ಕಾಲದಲ್ಲಿ ಇಲ್ಲ ಸೃಷ್ಟಿಕಾಲದಲ್ಲಿ ಇದೆ ಅಂತೇಳಿ ಹೇಳುವಂಥದ್ದಲ್ಲ ಬ್ರಹ್ಮ ವಸ್ತು ಅಮೇರಿಕಾದಲ್ಲಿ ಇಲ್ಲ ಭಾರತದಲ್ಲಿ ಇದೆ ಅಂತೇಳಿ ಹೇಳುವಂಥದ್ದಲ್ಲ ಅದು ಆಮೇಲೆ ವಸ್ತು ಪರಿಚ್ಛೇದ ಕೂಡ ಇಲ್ಲ ಅದಕ್ಕೆ ಈ ವಸ್ತುವಿನಲ್ಲಿ ಇದೆ ಆ ವಸ್ತುವಿನಲ್ಲಿ ಇಲ್ಲ ಬ್ರಹ್ಮ ಇಲ್ಲಿ ಇದೆ ಮೇಜ್ ಇದೆ ಇಲ್ಲಿ ಖಾಲಿ ಏನು ಯಾವ ವಸ್ತು ಇಲ್ಲ ಇಲ್ಲಿ ಗಾಳಿ ಮಾತ್ರ ಆಕಾಶ ಮಾತ್ರ ಇದೆ ಇಲ್ಲಿ ಇಲ್ಲ ಬ್ರಹ್ಮ ಅಂತೇಳಿ ಹೇಳಲಿಕ್ಕಿಲ್ಲ ದೇಶಕಾಲ ವಸ್ತುಗಳನ್ನು ಮೀರಿ ಎಲ್ಲೆಡೆ ವ್ಯಾಪಕಕ್ಕೆ ವಾ ವ್ಯಾಪಕವಾಗಿರತಕ್ಕಂತಹ ಅನಂತವಾದ ತತ್ವವೇ ಬ್ರಹ್ಮ ದೇಶಕಾಲ ವಸ್ತುಗಳೆಲ್ಲವನ್ನು ವ್ಯಾಪಿಸಿಕೊಂಡಿರುವ ತತ್ವವು ಹೇಗೆ ತಾನೇ ಪರಿಚ್ಛಿನ್ನವಾದೀತು ಹೇಗೆ ತಾನೆ ಮಿತಿ ಅಂತೇಳಿದೆ ಅದಕ್ಕೆ ಪರಿಚ್ಛೇದ ತುಂಡು ಹೇಗೆ ಆಗ್ತದೆ ಅದು ಒಂದು ಕಡೆ ಮಾತ್ರ ಇನ್ನೊಂದು ಕಡೆ ಇಲ್ಲ ಒಂದು ಕಾಲದಲ್ಲಿ ಮಾತ್ರ ಇನ್ನೊಂದು ಕಾಲದಲ್ಲಿ ಇಲ್ಲ ಒಂದು ವಸ್ತುವಿನಲ್ಲಿ ಮಾತ್ರ ಇನ್ನೊಂದು ವಸ್ತುವಿನಲ್ಲಿ ಇಲ್ಲ ಅಂತೇಳಿ ಹೇಗೆ ಮಾಡಲಿಕ್ಕೆ ಆಗ್ತದೆ ದೇಶಕಾಲ ವಸ್ತುಗಳನ್ನು ಮೀರಿರ್ತಕ್ಕಂತಹ ತತ್ವಕ್ಕೆ ಇದು ನಮ್ಮ ಆತ್ಮನೇ ಆಗಿರುತ್ತದೆ ನಾವು ಆತ್ಮನೆಂದು ಆಗಾಗ್ಗೆ ವ್ಯವಹರಿಸುತ್ತಿರುವ ದೇಹ ಇಂದ್ರಿಯ ಮನಸು ಬುದ್ಧಿ ಅಹಂಕಾರ ಇವೆಲ್ಲಕ್ಕೂ ಒಳಗಿರುವ ನಮ್ಮ ಸಾಕ್ಷಾತ್ ಸ್ವರೂಪವಾಗಿರುವುದರಿಂದ ಇದನ್ನು ಇಲ್ಲವೆಂದು ಕಲ್ಪಿಸುವುದು ಕೂಡ ಆಗುವ ಹಾಗಿಲ್ಲ ಅದು ಇದೆ ಹೇಗೆ ಸೂರ್ಯನ ಬೆಳಕು ಚಂದ್ರನಿಗೆ ಪ್ರತಿಫಲಿಸಿ ಚಂದ್ರನ ಒಳ ನಮಗೆ ಬೆಳಗಿದಂತೆ ತೋರ್ತಾನೋ ಹಾಗೆಯೇ ಈ ನಮ್ಮೆಲ್ಲರನ್ನು ಬೆಳಗುವಂತಹ ಮೂಲ ಆತ್ಮ ಎನ್ನತಕ್ಕಂತಹ ತತ್ವ ಇದ್ದೇ ಇದೆ ಅದನ್ನು ಅದಿಲ್ಲ ಅಂತೇಳಿ ಕಲ್ಪಿಸಿದ್ದು ಕಲ್ಪಿಸಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಸ್ವಾಮೀಜಿಯವರು ಬ್ರಹ್ಮದ ಅಪರೋಕ್ಷ ಜ್ಞಾನ ನಾನು ಎಂಬುದು ಆತ್ಮನ ವ್ಯವಹಾರದ ಸೋಗು ಅಂತೇಳಿ ಹೇಳ್ತಾರೆ ಹೀಗೆ ಅತ್ಯಂತ ಪ್ರಸಿದ್ಧವಾಗಿ ಅತ್ಯಂತ ಸಮೀಪವಾಗಿ ನಮ್ಮ ಸ್ವರೂಪವೇ ಆಗಿರುವ ಈ ಆತ್ಮನೂ ಎಲ್ಲವನ್ನೂ ವ್ಯಾಪಿಸಿಕೊಂಡಿರುವನಾದರೂ ವ್ಯವಹಾರದಲ್ಲಿ ನಾನು ಎಂಬ ಒಂದು ಮಾಯೆ ಮಾಯೆಯನ್ನು ಹಾಕಿಕೊಂಡು ಅನಂತ ಸಂಖ್ಯೆಯ ನಾನುಗಳಾಗಿ ಆಡ್ತಾ ಇದ್ದಾನೆ ಒಂದು ಈ ಶರೀರಗಳು ಬೇರೆ ಬೇರೆ ನಾನು ನಾನು ಅಂತ ಹೇಳುವಂತಹ ಎಷ್ಟು ಜನ ಮನುಷ್ಯರಿದ್ದಾರೆ ಎಲ್ಲರೂ ನಾನು ನಾನು ಅಂತ ಹೇಳ್ತಾರೆ ನಾನು ಬೇರೆ ನೀನು ಬೇರೆ ಅಂತೇಳಿ ಹೇಳ್ತಾರೆ ಅಂದರೆ ಆತ್ಮನ ಮಾಯೇ ಇದು ಎಲ್ಲ ಶರೀರದೊಳಗೆ ನಾನು ನಾನು ಅಂತೇಳಿ ಹೇಳುವಂಥದ್ದು ವ್ಯವಹಾರದಲ್ಲಿ ನಾನು ಎಂಬುದು ಬಗೆಬಗೆ ಅಭಿಮಾನವನ್ನು ತಡೆಯುತ್ತಾ ಕುಣಿ ಕುಣಿದಾಡುತ್ತಿದ್ದರೂ ಈ ಪರಮಾತ್ಮನು ತನ್ನ ನಿತ್ಯ ಚೈತನ್ಯ ರೂಪವಾದ ನೋಟದಿಂದ ಅದನ್ನ ನೋಡುತ್ತಲೇ ಇದ್ದಾನೆ ಹಾಳಾದವನು ತನ್ನ ಒಡೆಯನ ಮನೆಯನ್ನು ನನ್ನ ಮನೆ ಎಂದು ವ್ಯವಹರಿಸಿದಂತೆಯೇ ಈ ನಾನು ಎಂಬುದು ಪರಮಾತ್ಮನ ಬಲದಿಂದ ಎಲ್ಲೆಲ್ಲಿಯೂ ನಾನು ನನ್ನದು ಎನ್ನುತ್ತಿದೆ ನೋಡಿ ಹಾಳಾದವ ತನ್ನ ಒಡೆಯನ ಮನೆಯನ್ನ ನಾನು ನನ್ನ ಮನೆ ಅಂತೇಳಿ ವ್ಯವಹಾರ ಮಾಡಿದರೆ ಹೇಗೆ ಹಾಗೆಯೇ ಈ ಪರಮಾತ್ಮನದಾದ ಶರೀರ ನಮ್ಮದಲ್ಲದ ಈ ಶರೀರ ಅದನ್ನು ನಾವು ನಾನು ಅಂತೇಳಿ ಹೇಳ್ತಾ ಇದ್ದೇವೆ ಶರೀರವನ್ನು ಆಳು ಹೇಗೆ ಒಡೆಯನ ಮನೆಯನ್ನು ನನ್ನ ಮನೆ ಅಂತೇಳಿ ಹೇಳ್ತಾನೆ ಹಾಗೆಯೇ ಈ ದೇಹವನ್ನು ನನ್ನ ದೇಹ ಅಂತೇಳಿ ನಾವು ಹೇಳ್ತಾ ಇದ್ದೇವೆ ಪರಮಾತ್ಮನ ಬಲದಿಂದ ಎಲ್ಲರೂ ನಾನು ನನ್ನದು ಅಂತೇಳಿ ಹೇಳ್ತಾ ಇದ್ದಾರೆ ಎಲ್ಲ ವಸ್ತುಗಳನ್ನು ಕೂಡ ಯಾಕೆ ಎಲ್ಲದರೊಳಗೆ ಓತಪ್ರವತವಾಗಿರತಕ್ಕಂತಹದ್ದೇ ಪರಮಾತ್ಮ ತತ್ವ ನಿಜವಾಗಿ ನೋಡಿದರೆ ನಾನು ಎನ್ನುವಂಥದ್ದು ಅದೇ ಹಾಗಾಗಿ ಎಲ್ಲ ನಾನುಗಳು ಕೂಡ ಒಂದೇ ಆದರೆ ನಾವು ಮಾತ್ರ ನಾನು ಅವನು ಇವನು ಇವಳು ಅವಳು ಅಂಥೇಳಿ ಬೇರೆ ಬೇರೆಯಾಗಿ ತಿಳಿತಾಯಿದ್ದೇವೆ ಶರೀರದ ಒಳಗೆ ನಾನು ಎಂಬುದು ಹೇಗೆ ಎಲ್ಲಕ್ಕೂ ವ್ಯಾಪಿಯಾಗಿ ಎಲ್ಲಕ್ಕೂ ಒಳಗಿನದೆಂದು ವ್ಯವಹಾರದಲ್ಲಿ ಕಾಣ್ತಾ ಇರ್ತದೋ ಈಗ ನೋಡಿ ನಮ್ಮ ಶರೀರದಲ್ಲಿ ಕಣ್ಣು ಹಾಗೆ ಕಾಲು ಕಾಲಿನ ತುದಿ ಇದೆಲ್ಲವೂ ನನ್ನದೇ ನಾವು ತಿಳಿದಿವ ಇಡೀ ಶರೀರ ಇದರಲ್ಲಿ ತಲೆ ನನ್ನದಲ್ಲ ಕಾಲು ಅಲ್ಲ ತಲೆ ನನ್ನದು ಕಾಲು ನನ್ನದಲ್ಲ ಅಂತ ಹೇಳ್ತೇವೋ ಇಡೀ ಶರೀರ ನಮ್ಮ ನನ್ನದಂತಲೇ ಹೇಳ್ತೇವೆ ಎಲ್ಲ ಅಂಗಗಳನ್ನು ಕೂಡ ಅದೇ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ಕೂಡ ನಾನು ನಾನು ನಾನು ಅಂತೇಳಿ ಹೇಳುವಂಥವ್ರಿಗೆಲ್ಲ ಒಂದೇ ಪರಮಾತ್ಮ ತತ್ವದ ಅಂಗಗಳಷ್ಟೇ ಅಂಗ ಅಂತೇಳಿ ತಿಳಿದರೆ ಅಂಗ ನಿಜವಾಗಿ ಅವಯವಗಳಿಲ್ಲದ ಪರಮಾತ್ಮ ಆದರೆ ವ್ಯವಹಾರಿಕವಾಗಿ ತೋರತಕ್ಕಂಥದ್ದು ಹೇಗೆ ನಮ್ಮ ದೇಹ ಇಡೀ ಸಮಗ್ರವೋ ಇದರಲ್ಲಿ ಒಂದು ಯಾವುದನ್ನು ತೆಗೆದರೂ ನಮಗೆ ಊನವೇ ಆಗ್ತದೆಯೋ ಯಾವುದೂ ಗೌಣ ಅಮುಖ್ಯ ಅಂಥೇಳಿ ಅಲ್ಲ ಶರೀರದಲ್ಲಿ ಎಲ್ಲವೂ ನಮಗೆ ಬೇಕು ಈ ಶರೀರದಲ್ಲಿ ಅಂಗ ಊನಾಗಲಿಕ್ಕೆ ಯಾರಿಗೂ ಆಸೆ ಪಡುವುದಿಲ್ಲ ಹಾಗೆ ಈ ಜಗತ್ತಿನಲ್ಲಿರತಕ್ಕಂಥ ಪ್ರತಿಯೊಬ್ಬನೂ ಕೂಡ ಸೃಷ್ಟಿಯ ಒಂದು ಅಂಗ ಹಾ ಸಮಗ್ರ ಸೃಷ್ಟಿಯೇ ಪರಮಾತ್ಮ ಪರಮಾತ್ಮನೇ ಈ ಪ್ರಪಂಚ ಸೃಷ್ಟಿಯಾಗಿ ತೋರ್ತಾ ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ ಸ್ವಾಮೀಜಿಯವರು ಶರೀರದ ಒಳಗೆ ನಾನು ಎಂಬುದು ಹೇಗೆ ಎಲ್ಲಕ್ಕೂ ವ್ಯಾಪಿಯಾಗಿ ಎಲ್ಲಕ್ಕೂ ಒಳಗಿನದೆಂದು ವ್ಯವಹಾರದಲ್ಲಿ ಕಾಣ್ತಾ ಇರ್ತದೋ ಹಾಗೆ ಈ ನಾನು ಎಂಬುದನ್ನು ಸ್ವಲ್ಪ ಅಡಗಿಸಿಕೊಂಡು ಒಳಹೊಕ್ಕು ಸಮಾಧಿಯಿಂದ ಏಕಾಗ್ರ ಚಿತ್ತದಿಂದ ನೋಡಿದರೆ ಈ ಪರಮಾತ್ಮನೇ ನಮ್ಮೆಲ್ಲರ ನಿಜವಾದ ಸ್ವರೂಪವೆಂದು ನಾನು ಎಂಬುದರ ನಿಜ ಸ್ವರೂಪವು ಚಿನ್ಮಯವೇ ಅದೇ ಬ್ರಹ್ಮಾಂಡಕ್ಕೆಲ್ಲ ಆಧಾರವಾಗಿದೆ ಎಂದು ತಿಳಿದು ಬರುತ್ತದೆ ಹೇಗೆ ಎಲ್ಲ ಹೇಗೆ ಚಂದ್ರ ನಾವೊಂದು ಉದಾಹರಣೆ ತಗೊಳ್ಳೋದಿದ್ದರೆ ಬೆಳಗಲಿಕ್ಕೆ ಸೂರ್ಯ ಇದ್ದಾನು ಆ ಸೂರ್ಯನಿಂದಾಗಿ ಚಂದ್ರನ ಬೆಳಗ್ತಾನೋ ಅದೇ ರೀತಿ ನಾವು ತಿಳಿಬೇಕು ಯಾವುದು ಈ ಎಲ್ಲ ನಾನುಗಳು ಕೂಡ ಬೆಳಗುತ್ತಿರತಕ್ಕಂಥದ್ದು ಮೂಲವಾದ ಆ ಬ್ರಹ್ಮತತ್ವದಿಂದಾಗಿ ಹೇಗೆ ವಿದ್ಯುತ್ತು ಎನ್ನತಕ್ಕಂಥದ್ದು ಒಂದು ಫ್ಯಾನನ್ನು ತಿರುಗಿಸ್ತದೆ ಇಸ್ರಿ ಬೆಟ್ಟಿಗೆ ಬಿಸಿ ಮಾಡ್ತದೆ ಫ್ರಿಜ್ಜನ್ನು ಓಡಿಸ್ತದೆ ವಾಷಿಂಗ್ ಮಿಷಿನನ್ನು ಓಡಿಸ್ತದೆ ಬಲ್ಬನ್ನು ಉರಿಸ್ತದೆ ಬೇರೆ ಬೇರೆ ಸಲಕರಣೆಗಳಲ್ಲಿ ಇರತಕ್ಕಂಥ ಹರಿಯುವಂತಹ ವಿದ್ಯುತ್ ಒಂದೇ ಆದರೂ ಕೂಡ ಬೇರೆ ಬೇರೆಯಾಗಿ ಹೇಗೆ ಅದು ವ್ಯಕ್ತಪಡಿಸಲ್ಪಡ್ತದೋ ಅದೇ ರೀತಿಯಲ್ಲಿ ಆ ಪರಮಾತ್ಮ ತತ್ವವು ಮನುಷ್ಯನಾಗಿ ಅದರಲ್ಲಿಯೂ ಬೇರೆ ಬೇರೆ ಮನುಷ್ಯರಾಗಿ ಬೇರೆ ಬೇರೆ ಅನಂತ ಜೀವಿಗಳಾಗಿ ಪಕ್ಷಿಗಳಾಗಿ ಪ್ರಾಣಿಗಳಾಗಿ ಜಡವಸ್ತುಗಳಾಗಿ ಪರ್ವತ ಭೂಮಿ ಜಲ ಸಮುದ್ರ ನದಿ ತೊರೆ ಕಾಡು ಮೇಡು ಮರುಭೂಮಿ ಎಲ್ಲವೂ ಗಾಳಿ ಅಗ್ನಿ ಎಲ್ಲವೂ ಆಗಿ ತೋರಿ ಬರ್ತಾಯಿದೆ ಅನ್ನುವಂಥದ್ದು ಇಲ್ಲಿ ಸಾರ ಈ ವಿಚಾರದ ಪರಮಾತ್ಮ ನಿಷ್ಠೆಯಲ್ಲಿ ಆನಂದ ಪರಮಾತ್ಮನ ನಿಷ್ಠೆ ಇದ್ದರೆ ಏನು ಆನಂದ ಉಂಟಾಗ್ತದೆ ನಮಗೆ ನಾನು ಎಂಬುದರಲ್ಲಿ ನಿಂತವರಿಗೆ ಹೆಣಗಾಟ ಕಿರಿಕಿರಿ ಒದ್ದಾಟ ಮುಂತಾದವು ಕಾಣಿಸುವಂತೆ ನಿಜವಾದ ಆತ್ಮನಲ್ಲಿಯೇ ನಿಂತು ನೋಡುವವರಿಗೆ ಯಾವ ಗಡಿ ಬಿಡಿಯೂ ನಾನು ಅಂತ ತಿಳ್ಕೊಂಡವರಿಗೆ ನೀನು ಅಂತೇಳಿ ತಿಳಿದ ಇನ್ನೊಂದು ಇರ್ತದೆ ಇನ್ನೊಬ್ರಿಗೆ ಇನ್ನೊಬ್ಬರ ಮೇಲೆ ಅವನು ಅಂತೇಳಿ ಇನ್ನೊಬ್ಬರ ಮೇಲೆ ಇರ್ತದೆ ಅವನು ಅವಳು ನಾನು ನೀನು ಅಂಥೇಳಿ ಈ ರೀತಿ ತಿಳ್ಕೊಂಡವರು ಯಾವಾಗಲೂ ಹೆಣಗಾಟ ಕಿರಿಕಿರಿ ಒದ್ದಾಟ ಮುಗಿಯುವುದಿಲ್ಲ ಯಾಕೆ ನಾನು ನಾನು ಬೇರೆ ಅವನು ಬೇರೆ ಅವಳು ಬೇರೆ ಅವನು ಅವಳು ಏನು ಮಾಡ್ತಾಯಿದ್ದರೆ ನನಗೆ ಅದು ಹಿತ ಆಗುವುದಿಲ್ಲ ನನಗೆ ಬೇಕಾದಾಗ ಅವರು ಮಾಡ್ತಾಯಿಲ್ಲ ನನಗಿಷ್ಟ ಆಗುವಾಗ ಅವರು ನಡ್ಕೊಳ್ತಾ ಇಲ್ಲ ಇನ್ನೊಬ್ಬರು ಹೆಣಗಾಟ ಕಿರಿಕಿರಿ ಒದ್ದಾಟ ಉಂಟಾಗ್ತದೆ ನಿಜವಾದ ಆತ್ಮನಲ್ಲಿಯೇ ನಿಂತು ನೋಡುವವರಿಗೆ ಯಾವ ಗಡಿ ಬಿಡಿಯೂ ಇರುವುದಿಲ್ಲ ಯಾಕೆ ಎಲ್ಲರೊಳಗಿರುವುದು ನಾನೇ ಅಥವಾ ನನ್ನೊಳಗೆ ಎಲ್ಲರೂ ಇದ್ದಾರೆ ಅಥವಾ ಎಲ್ಲರೊಳಗೆ ವ್ಯಾಪ್ತವಾಗಿರುವ ತತ್ವವು ಒಂದೇ ಬ್ರಹ್ಮತತ್ವ ಅಥವಾ ಆತ್ಮತತ್ವ ಹೊರಗಡೆ ತೋರುವಂಥದ್ದು ಬೇರೆ ಬೇರೆ ಅಷ್ಟೇ ಒಂದು ಫ್ಯಾನು ಒಂದು ಬಲ್ಬು ನಿಜವಾಗಿ ಅದನ್ನು ಚಲಾಯಿಸುವ ಶಕ್ತಿ ಒಂದೇ ವಿದ್ಯುತ್ ಅದೇ ರೀತಿ ಈ ಶರೀರಗಳು ಕೂಡ ಬೇರೆ ಬೇರೆ ಒಳಗಡೆ ಇದು ಚಲಾಯಿಸುವ ಶಕ್ತಿ ಒಂದೇ ಎಲ್ಲೆಡೆ ಹರಿತಾ ಇದೆ ಅದಕ್ಕೆ ವೈರಿಂಗ್ ಬೇಡ ಆ ವಿದ್ಯುತ್ತಿಗೆ ಆತ್ಮ ಚೈತನ್ಯಕ್ಕೆ ವೈರಿಂಗ್ ಬೇಡ ನಿಸ್ತಂತು ಮೊಬೈಲ್ಗೆ ಬೇಕಾ ಕೇಬಲ್ ಬೇಡ ಮೊಬೈಲ್ಗೆ ವೈಫೈ ಅಥವಾ ಮೊಬೈಲ್ ಸಿಗ್ನಲ್ಗಳು ಟವರ್ನಿಂದ ಅಥವಾ ಇದರಿಂದ ಬರ್ತವೆ ನೇರವಾಗಿ ಕೆಲವು ಸಲ ಸ್ಯಾಟಲೈಟಿಂದ ಬರ್ತವೆ ಅಥವಾ ನಿಸ್ತಂತುವಾಗಿ ಒಂದಕ್ಕೊಂದು ಕನೆಕ್ಷನ್ ಅದೇ ರೀತಿ ಈ ಶರೀರ ಕೂಡ ಸಿಳ್ಕೊಳ್ತದೆ ಸಿಗ್ನಲನ್ನು ಯಾವುದನ್ನು ಆತ್ಮವೆಂಬ ಸಿಗ್ನಲ್ ಅದಕ್ಕೆ ವೈರ್ ಬೇಡ ಅದರಲ್ಲಿ ಮೊಬೈಲ್ನಲ್ಲಿ ಹೇಗೆ ಸಿಮ್ ಇದೆಯೋ ಅದೇ ರೀತಿಯಲ್ಲಿ ಈ ಶರೀರದಲ್ಲಿ ಕೂಡ ಆ ಶಕ್ತಿ ಇದೆ ಆತ್ಮದ ಆ ಶಕ್ತಿಯನ್ನು ಅದರಿಂದಾಗಿ ಶರೀರ ಚಾಲೂ ಆಗ್ತದೆ ಹೇಗೆ ಮೊಬೈಲ್ ಚಾಲು ಆಗ್ತದೆ ಅದೇ ರೀತಿಯಲ್ಲಿ ಹಾಗಾಗಿ ನಿಜವಾದ ಆತ್ಮನಲ್ಲಿ ನಿಂತು ನೋಡುವವರಿಗೆ ಯಾವ ಗಡಿಬಿಡಿಯೂ ಇರುವುದಿಲ್ಲ ಯಾವ ಆಯಾಸವಾಗಲಿ ಮನೋವ್ಯಥೆಯಾಗಲಿ ಇರುವುದಿಲ್ಲ ಇಂಥ ಪರಮಶಾಂತಿಯು ಬಹುಕಾಲ ಮಾಡಿದ ಪುಣ್ಯದ ಫಲವೂ ಬಹುಕಾಲ ಸತ್ಸಂಗದಿಂದ ಸಂಪಾದಿಸಿಕೊಂಡ ಆಧ್ಯಾತ್ಮ ಸಾಧನದ ಫಲವೂ ಆಗಿರುತ್ತದೆ ಅಂಥ ಶಾಂತಿ ಸಿಗಬೇಕಿದ್ರೆ ಅಂಥ ಅನುಭವ ಆಗಬೇಕಿದ್ದರೆ ಅಂಥ ವಿಚಾರದ ತಿಳುವಳಿಕೆ ಬರಬೇಕಿದ್ರೆ ಅಂಥ ತಿಳುವಳಿಕೆ ಆಗಲಿಕ್ಕೆ ಆಸಕ್ತಿ ಬರಬೇಕಿದ್ದರೆ ಅದು ಅನಂತ ಕಾಲದ ಪುಣ್ಯದ ಫಲ ಬಹುಕಾಳದ ಸತ್ಸಂಗದ ಫಲ ಅಧ್ಯಾತ್ಮ ಸಾಧನದ ಫಲ ಬಂಗಾರದ ಗಟ್ಟಿಯನ್ನು ಕೂಡಿ ಹಾಕಿದಾಗಲೆಲ್ಲ ಕೂಡಿ ಹಾಕಿದಾಗ ಎಷ್ಟೋ ದಿನಗಳಿಂದ ಈ ಗಣಿಯ ಕೆಲಸವನ್ನು ಮಾಡಿದ ಆಯಾಸ ಸಾರ್ಥಕವೆಂದು ತೋರುವುದಿಲ್ವೇ ಕೋಲಾರದಲ್ಲಿ ಚಿನ್ನದ ಗಣಿ ಇದೆ ಆ ಚಿನ್ನದ ಗಣಿಯಲ್ಲಿ ಪಾಪ ಎಷ್ಟು ಕಷ್ಟಪಡ್ತಾರೆ ಎಷ್ಟೋ ವರ್ಷಾನುಗಟ್ಟಲೆಯಿಂದ ಅಲ್ಲಿಂದ ಬಂಗಾರ ತೆಗೀತಾ ಇದ್ದಾರೆ ಅದನ್ನು ತೆಗೆದ ಬಂಗಾರದ ಗಟ್ಟಿಯನ್ನು ಮಾಡಿ ಅದನ್ನೊಂದು ಆಭರಣ ಮಾಡಿ ಹಾಕಿದಾಗ ಆಗುವ ಸಾರ್ಥಕತೆ ಆ ಆಯಾಸವನ್ನು ಮರೆಸುವುದಿಲ್ವೇ ಆಯಾಸ ಸಾರ್ಥಕ ಅಂತ ತೋರುವುದಿಲ್ವೇ ಅಷ್ಟು ಪ್ರಯತ್ನ ಪಟ್ಟದ್ದು ಅದೇ ರೀತಿಯಲ್ಲಿ ಆದ್ದರಿಂದ ಯಾವುದು ಅಧ್ಯಾತ್ಮ ಸಾಧನೆ ಎಷ್ಟೋ ಆಯಾಸ ಪುಣ್ಯ ಮಾಡಲಿಕ್ಕೆ ಎಷ್ಟು ಆಯಾಸ ಸತ್ಸಂಗ ಮಾಡಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಆದರೆ ಅದರಿಂದ ಆಗುವ ಫಲ ಏನು ಚಿರಶಾಂತಿ ಆದ್ದರಿಂದ ಈ ಪರಮಾರ್ಥ ತತ್ವವನ್ನು ಕಂಡುಕೊಳ್ಳೋದಕ್ಕೆ ಬಹಳ ಕಷ್ಟಪಟ್ಟು ಸಾಧನೆ ಮಾಡಬೇಕಾಗಿರ್ತದೆ ಆ ಬಳಿಕವೇ ನಮ್ಮ ಶ್ರಮವೆಲ್ಲ ಸಾರ್ಥಕವಾಗ್ತದೆ ಪರಮಾರ್ಥಕ್ಕೆ ಹೋಲಿಸಿದರೆ ನಾನು ಎಂಬುದು ಹುಸಿಯಾಗಿರ್ತದೆ ಮಿಥ್ಯ ನಾನು ಎಂಬ ಹೆಸರಿನಿಂದಲೇ ಇದು ನಿಜವಾಗಿಯೂ ನಮ್ಮ ಸ್ವರೂಪವು ಎಂದು ಅನೇಕರು ಭ್ರಾಂತರಾಗಿ ಬಿಡ್ತಾರೆ ಅಳಿಯಪ್ಪನೆಂಬ ಹೆಸರವನು ಮನೆಗೆ ಬಂದರೆ ಅತ್ತೆಯಾದವಳಿಗೆ ತನ್ನ ನಿಜವಾದ ಅಳಿಯನ್ನು ಬಂದಷ್ಟು ಸಂತೋಷವಾದೀತೆ ಅವನ ಹೆಸರೇ ಅಳಿಯಪ್ಪ ಅಂತೇಳಿ ಮನೆಗೆ ಬಂದಂತೆ ಬಂದಾಗ ಬಂದ ಅಲ್ಲಿಯ ಅತ್ತೆ ಇದ್ದಾರೆ ಆ ಅತ್ತೆಗೆ ತನ್ನ ನಿಜವಾದ ಅಳಿಯನೇ ಬಂದ ಹಾಗೆ ಆಗ್ತದ ಅಳಿಯಪ್ಪ ಅಂತ ಒಬ್ಬ ಬಂದ ಕೂಡಲೇ ನಾನು ಮತ್ತು ಇದರ ಪರಿವಾರದ ನನ್ನದು ಎಂಬ ಇವುಗಳನ್ನು ನಾವು ಎಷ್ಟು ಮಟ್ಟಿಗೆ ಮಟ್ಟು ಮಾಡಿಕೊಡ್ತೇವೋ ಅಷ್ಟು ಮಟ್ಟಿಗೆ ನಮ್ಮ ನಿಜವಾದ ನಾನು ಅಂದರೆ ಆತ್ಮಸ್ವರೂಪವು ನಮಗೆ ಸಿಕ್ಕಿ ನಿಜವಾದ ಆನಂದವು ದೊರಕ್ತದೆ ನಾನು ನನ್ನದು ಎಂಬವುಗಳನ್ನು ನಾವು ಎಷ್ಟು ಮಟ್ಟಿಗೆ ಕಡಿಮೆ ಮಾಡಿಕೊಡ್ತೇವೆ ಅಂದರೆ ಅರ್ಥ ಏನು ನಾನು ನನ್ನದು ಅಂದರೆ ನನ್ನದು ಅಂತ ಯಾವುದಿದೆ ಅದನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು ಅಂತೇಳಿ ಅರ್ಥ ಹೆಚ್ಚು ಹೆಚ್ಚು ಸಂಗ್ರಹ ಮಾಡಬಾರದು. ಹೆಚ್ಚು ಹೆಚ್ಚು ಸಂಗ್ರಹ ಆದಷ್ಟು ನಾನು ನನ್ನದು ಎಂಬುದು ಮತ್ತೊಂದು ಜಾಸ್ತಿ ಆಗ್ತದೆ ನಮಗೆ ಎಷ್ಟು ಅಗತ್ಯ ಇದೆ ನಮಗೆ ಬದುಕಲಿಕ್ಕೆ ಅನಿವಾರ್ಯವಾಗಿ ಯಾವುದಿದೆ ಅಷ್ಟನ್ನೇ ನಾವು ಸಂಗ್ರಹಿಸಬೇಕು ಅಂತ ಅರ್ಥ ಅದರಿಂದಾಗಿ ಏನಾಗ್ತದೆ ನಾವು ಅಷ್ಟಷ್ಟು ಸುಖಿಗಳಾಗ್ತೇವೆ ತಲೆಬಿಸಿರುವುದಿಲ್ಲ ಅಷ್ಟು ಆತ್ಮಸ್ವರೂಪದ ಆನಂದ ನಮಗೆ ಉಂಟಾಗ್ತದೆ ಆ ತತ್ವವೇ ಎಲ್ಲಕ್ಕೂ ಆನಂದವನ್ನು ಮಾಡುವ ಶಕ್ತಿಯನ್ನು ಕೊಡುವುದಕ್ಕೆ ಸಮರ್ಥವಾದದ್ದು ಬೇರೆ ಯಾವುದೂ ಅಲ್ಲ ಎಲ್ಲಕ್ಕೂ ಆನಂದವನ್ನು ಕೊಡುವ ಸಾಮರ್ಥ್ಯ ಇರುವುದು ಯಾರಿಗೆ ಆತ್ಮತತ್ವಕ್ಕೆ ಮಾತ್ರ ಇದು ಪರಮಾತ್ಮ ನಿಷ್ಠೆಯಲ್ಲಿ ಆನಂದ ವಿಚಾರ ಇನ್ನು ಅಧ್ಯಾತ್ಮ ಸಾಧನಗಳು ಮುಂತಾದ ವಿಚಾರಗಳನ್ನು ನಾಳೆ ದಿವಸ ನೋಡೋಣ ಇಲ್ಲಿಗೆ ವೇದಾಂತ ವಿಚಾರವೂ ಆಧುನಿಕ ಜನಜೀವನವೂ ಎಂಬಂತಹ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ಕೃತಿಯ ಮೂರನೇ ಕಂತನ್ನು ನೋಡಿದ ಹಾಗಾಯಿತು ನಾಳೆ ದಿವಸ ನಾಲ್ಕನೇ ಕಂತನ್ನು ನೋಡೋಣ ಹರೇ ಶ್ರೀ ಸಚ್ಚಿದಾನಂದ ಅರ್ಪಿತ ಮಸ್ತು